ತತ್ಮಸ್ತಾನದ ಯಾವದೂ ನನ ಆರ್ಯ ಜೀವಜಗತ್ಮವಜತ್ಪರಿದತ ಸಮ ತ್ರಯ ಯಾವದ್ಯ ೋತ್ತೂನ್ಯ ಸತ್ಯ ಚಿಂ ದುಃಖಂ ಸುಖಂ ಭೀತಿ ವಿವಾ ಅದೃಷ್ಟ ನಿರಹಂ ಪ್ರತೀತಿ ಅದೃಷ್ಟೋಕಾಂ ಪ್ರತೀತಿ ಅದೃಷ್ಟ ನಿಷ್ಠಾಕಲ್ಪೇ ಜೀವ ಜಗತ್ ಪರಮಾತ್ಮ ದಿಸ್ ಸಬ್ಜೆಕ್ಟ್ ಮ್ಯಾಟರ್ ದಿಸ್ ಆರ್ ದ ತ್ರೀ ಸಬ್ಜೆಕ್ಟ್ ಮ್ಯಾಟರ್ಸ್ ಬಿಲಾಂಗಿಂಗ್ ಟು ಅವ ಕಲ್ಸ್ ಅವ್ರಿ ಸೆಕ್ಸ್ ಎಲ್ಲ ಧರ್ಮ ಎಲ್ಲ ದರ್ಶನಗಳು ಎಲ್ಲ ಮಠಗಳು ಎಲ್ಲ ಫಿಲಾಸಾಫಿಕಲ್ ಥಿಂಕಿಂಗ್ ಈ ಮೂರು ಸಬ್ಜೆಕ್ಟ್ ಮ್ಯಾಟರ್ ಇವೆ ಜೀವ ಜಗುತ್ತಿ ಪರಮಾತ್ಮ ಅಳ್ಳಾಮುಳ್ಳ ಅವ್ರ ಬರೀ ಇವ್ರ ಬಗ್ಗೆ ಏನೋ ಮಾತಾಡವಿ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಇರಲಿ ಇರಲಿ ಇನ್ನು ಅವರವರು ಹೇಗೆ ಹೇಗೆ ವ್ಯಾಖ್ಯಾನಿಸ್ತಾರೆ ಅನ್ನೋದು ಅವರವರ ಧರ್ಮದ ಮಾರ್ಗದರ್ಶನ ಸೋಕಾಡ್ ಸ್ಪಿರಿಚುವಲ್ ಮಾರ್ಗದರ್ಶನ ಅದು ಅವರು ಬಿಟ್ಟಿದೆ ಆದರೆ ಸರ್ವಸಮ್ಮತವಾದ ಅಭಿಪ್ರಾಯ ಹಿಂದೂ ಧರ್ಮದ ಅಭಿಪ್ರಾಯ ಸರ್ವಸಮ್ಮತವಾದ ಅಭಿಪ್ರಾಯ ಹೀಗಾಗಿ ನಮ್ಮ ಈಕ್ವೇಶನ್ ಹೇಳ್ತದೆ ಯಾರಿಂದ ಈ ಜಗತ್ತು ಮಾಡಲ್ಪಟ್ಟಿತೋ ಯಾರಿಂದ ಈ ಜೀವ ಮಾಡಲ್ಪಟ್ಟನೋ ಯಾರಿಂದ ಈ ಸೃಷ್ಟಿಯು ಸೃಷ್ಟಿತರೋ ಅವರು ಅಥವಾ ಅವನು ಈ ಸೃಷ್ಟಿಯನ್ನು ಬಿಟ್ಟುಕೊಟ್ಟು ಬೇರೆ ಇಲ್ಲ ಅವನಿಗೆ ಒಂದು ರೂಪ ಅಂತ ಇಲ್ಲ ಅವನಿಗೆ ಒಂದು ಮನಸ್ಸು ಅಂತಿಲ್ಲ ಅವನಿಗೆ ಒಂದು ಆಕಾರ ಅಂತ ಇಲ್ಲ ಅವನಿಗೆ ಒಂದು ಹೆಸರು ಅಂತ ಇಲ್ಲ ಒಂದು ಹೆಸರು ಅಂತ ಆಗಿದ್ದಾದ್ರೆ ಅಥವಾ ಒಂದು ರೂಪ ಅಂತ ಆಗಿದ್ದಾದ್ರೆ ನಮ್ಮ ನಿಮ್ಮಂತ ಒಂದು ಚಿಕ್ಕಪಣ ದೊಡ್ಡಪ್ಪನ ಅಂತಿದ್ದವನು ಅವನ ಅಂಕಳಲ್ಲ ಇವನ್ ಕೃಷ್ಣ ಕೂಡ ಎಲ್ಲಿವರೆಗೂ ಅವನಿಗೆ ಜ್ಞಾನೋಪದೇಶದ ಅವಶ್ಯಕತೆ ನನಗಿದೆ ನಾನು ಶಿಷ್ಯನಾಗಿ ಬಂದಿದ್ದೇನೆ ಅನ್ನುವ ಎಚ್ಚರವು ಅವನಿಗೆ ಇಲ್ಲದೆ ಇರುವವರೆಗೆ ಕೃಷ್ಣನ ಅಣ್ಣ ಅಂತಲೂ ಕರೆದಾನೆ ಕೃಷ್ಣನ ಅಂಕಲ್ ಅಂತೂ ಕರೆದಾನೆ ಶ್ರೀ ಕೃಷ್ಣನ ಫ್ರೆಂಡ್ ಅಂತೂ ಕರೆದಾನ ಆದ್ರೆ ಅದೇ ಅರ್ಜುನನಿಗೆ ಯಾವಾಗ ಜ್ಞಾನದ ಹಸಿವಾಗ್ತದೆ ಮೋಕ್ಷದ ತೀವ್ರತ ಆಗ್ತದೆ ಬಂಧನೆಗಳಿಂದ ಬಿಡುಗಡೆ ಬೇಕು ಅನ್ನುವಂತಹ ಒತ್ತಡ ಆಗ ಅಂಕಲ್ ಕೃಷ್ಣ ದ್ವಾರಕಾ ಕೃಷ್ಣ ಫ್ರೆಂಡ್ ಕೃಷ್ಣ ಎಲ್ಲರೂ ಡಿಸರ್ಜರ್ ಆಗಿರ್ಬೋದು ಯಾರು ಲಭ್ಯ ಸದ್ಗುರು ಭಗವಾನ್ ಭಗವಾನ್ ಸದ್ಗುರು ಆಚಾರ್ಯ ಗೀತಾಚಾರ್ಯ ಹ್ಮ್ ಅವನ ಫಿಲಾಸಫಿನ ಅವನ ಮನೋಧರ್ಮನೇ ಬದಲಾಗಿಬಿಡುತ್ತೆ ಹಾಗೆಯೇ ನಾವು ಅಂದುಕೊಂಡಂತೆ ಈ ಜಗತ್ತು ಈ ಜೀವ ಈ ಪರಮಾತ್ಮ ಎಲ್ಲ ತತ್ವಗಳು ಯಾರನ್ನ ಆಶ್ರಯಿಸಿಕೊಂಡಿವೆ ಅಂತ ಕೇಳಿದ್ರೆ ಈ ಮೂರರಲ್ಲಿ ಒಂದಿದೆ ನೋಡಿ ಅದು ಅಹಂ ಅಹಂ ಅದು ಜೀವ ಜೀವ ಜಗತ್ತು ಪರಮಾತ್ಮ ಮೂರು ಸಂಗತಿಗಳಿಗೆ ಒಂದಿದೆ ಯಾವುದು ಅದು ಜೀವ ಏನನ್ನು ಜೀವ ಅಂತ ಕರಿತೀವಿ ಸೀಮ ಸಾಮಾನ್ಯ ನಾವೇನು ಫಿಲಾಸಫಿ ಓದಲು ಬೇಡ ಏನು ಬೇಡ ಯಾವ ಪುಸ್ತಕ ಓದಲು ಬೇಡ ಏನು ಬೇಡ ನಮ್ಮನ್ನು ನಾವು ಜೀವ ಅಂತ ಕರ್ಕೊತೀವಿ ಅದರಲ್ಲಿ ನಮಗೆ ನನ್ನ ಪದ್ಮ ಎರಡು ದಿವಸದ ಹೋಗ ಬ್ರಹ್ಮ ಬ್ರಹ್ಮ ಅಂತ ಕೇಳಿ ಜೀವ ಅನ್ನ ಹೋಗ್ಬಿಟ್ಟದಂತ ಹಂಗಬಾರ್ದು ಹಂಗ ಅನ್ಕೊಂಡಿದೀನಿ ಇನ್ನು ನನ್ನ ಪದ ನಮಗೆ ಕಾಲದಲ್ಲಿ ನಾವು ಜೀವ ಆಗಿದ್ದೇ ಅದನ್ನು ನಾವು ಜ್ಞಾಪಕಕ್ಕೆ ತೊಂದ್ರೆ ತಂದ ನನಗೆ ಹೇಳಿ ನಮ್ಮನ ಜೀವ ನಮ್ಮನ್ನ ನಾವು ಜೀವ ಅಂತ ಹೇಗೆ ಅಂದ್ಕೊಂಡು ನಮ್ಮನ್ನು ನಾವು ಜೀವ ಅಂದ್ಕೊಂಡಿವೋ ಇಲ್ಲೋ ನಮ್ಮನ್ನ ನಾವು ಜೀವ ಅಂತ ಹೇಗೆ ಅನ್ಕೊಂಡಿ ಹ ಎಲ್ಲ ಚಿತ್ರಾನ್ನ ತಿಳಿಯೋದ್ರೆ ಎರಡರಾಗಿ ಜೀವ ಕಲುಷಿತ ಜೀವ ಆ ಇನ್ನು ಸ್ವಲ್ಪ ಚಂದಾಗಿ ಹೇಳಿ ಯಾಕಂದ್ರೆ ಗಮನ ಸರಿಯಾಗಿ ಹೇಳುತ್ತೆ ಕೇಳ್ತು ಇನ್ನು ಸ್ವಲ್ಪ ಚಂದಾಗಿ ಹೇಳಿ ಅದಲ್ಲ ಇದು ಇದು ಫಿಲಾಸಫಿ ಅಥವಾ ಕಾರಣ ನಾವೆಲ್ಲ ಅಜ್ಞೆ ನನ್ಗೆ ಇವಾಗ ಗೊತ್ತಿನ ಸಾಮಾನ್ಯರ ಶಿರ್ ಹುಟ್ಟಿ ಶರೀರ ಅದ ಯಾ ಅದು ಒಪ್ಕೊಂಡ ನಿಜ ಅದ ಅದನ್ನ ಸ್ವಲ್ಪ ಅದನ್ನ ಸ್ವಲ್ಪ ಚಂದಾಗಿರಲ ನಾ ಹುಟ್ಟೇನಿ ನಾ ಸಾಯ್ತೀನಿ ನಾ ಸುಖಿ ನಾ ದುಖಿ ನಾನ್ ನೋಡ್ತೀನಿ ನಾ ಕೇಳ್ಕೊತೀನಿ ನಾ ಕೇಳೋನು ನಾನು ನೋಡೋನು ನಾನು ಉಸಿರಾಡಿಸೋನು ನಾನು ಹೌದ ನೀವು ಹೇಳಲು ಎಲ್ಲ ಉತ್ತರಗಳು ಸಹ ಇಷ್ಟ ತಾನೆ ಇದನ್ನು ಯಾರಿಗೂ ಹೇಳ್ಕೊಟ್ಟಿಲ್ಲ ನೋಡಪ್ಪ ನೀನು ಹೂ ನೋಡಿದಾಗ ನೀನು ನೀ ಹೂವಿನ ಹೂವನ್ನು ನೋಡಿದವನೋ ಯಾರು ನಾನೇ ನೋಡಿದ್ದು ನಾನೇ ಎಡುವಿದ್ದು ನಾನೇ ಓಡಿದ್ದು ನಾನೇ ಬಿದ್ದಿದ್ದು ನಾನೇ ರೋಗಿ ನಾನೇ ಇಷ್ಟಪಟ್ಟಿದ್ದು ನನಗಿದಷ್ಟ ಇಲ್ಲ ನನಗಿದಷ್ಟ ಇದೆ ಅಂತ ಏನು ನಾವು ಅನ್ಕೊಂಡಿ ಇವನು ಜೀವ ಅಂತ ಕರಿತಾನೆ ರೈಟ ಈ ಜೀವ ಈ ಫಿಲಾಸಫಿಗಳು ಈ ಜೀವ ಇಷ್ಟೊಂದು ಹೇಳ್ಕೋತಾನಲ್ಲ ನಾನು ಸುಖಿ ನಾನ್ ದುಃಖಿ ನಾ ಬಿದ್ದೆ ನಾ ಗೆದ್ದೆ ನಾ ರೋಗಿ ನಾನು ನಿರೋಗಿ ಅಂತ ಇಷ್ಟೊಂದು ಹೇಳ್ಕೋ ಇದ್ರೊಳಗೆ ಯಾವುದು ಸತ್ಯ ಆವಾಗವಾಗ ಅದು ಅದೇ ಸತ್ಯ ಆವಾಗ ಆವಾಗ ಅದು ಅದೇ ಸತ್ಯ ನೋಡುವಾಗ ನಾನು ನೋಡುವನು ಸತ್ಯ ಹೇಳುವಾಗ ನಾನು ಕೇಳುವನು ಸತ್ಯ ಈ ಆವಾಗ ಆವಾಗ ನಾನು ನೋಡುವನು ನಾನು ಕೇಳುವನು ನಾನು ಬೀಳುವನು ನಾನು ಹೇಳುವನು ನಾನು ರೋಗಿ ಅಂತ ಏನು ಆವಾಗ ಆವಾಗ ಸತ್ಯ ಈ ಸತ್ಯಗಳಲ್ಲಿ ಯಾವ ಸತ್ಯವೂ ನನಗೆ ಸೇರಿ ಯಾವ ಸತ್ಯವೂ ನನಗೆ ಸೇರಿ ಎಲ್ಲವೂ ಸೇರ್ಬೇಕಾಗುತ್ತ ಚಿತ್ರ ನಗು ಎಲ್ಲರೂ ಹೆಂಗೆ ಸೇರ್ತು ನೋಡುವವನು ನಾನು ಇದು ನನಗೆ ಸೇರಿತು ಅಂತ ಅಲ್ಲುತ್ತಾದ್ರೆ ಅಂತ ಅಂದುತ್ತಾದ್ರೆ ಅದು ಒಂದು ಬಿಟ್ಟು ಏನು ನನ್ನ ನೋಡುವನು ನಾನು ಇದು ನನಗೆ ಸೇರಿದ್ದಲ್ಲ ಕೇಳುವನು ನಾನು ಇದನ್ನು ಸೇರಿದ್ದಲ್ಲ ದುಃಖವು ನಾನು ಇದು ನನಗೆ ಸೇರಿದ್ದಲ್ಲ ಸುಖವು ನಾನು ಇದು ನನಗೆ ಸೇರಿದ್ದಲ್ಲ ಹಾಗಾದ್ರೆ ಇವೆಲ್ಲ ಯಾರಿಗೂ ಸೇರಿದ್ದು ಇಂದ್ರಿಯಗಳಿಗೋ ವಿಷಯಗಳಿಗೋ ಅಥವಾ ಮನಸ್ಸಿಗೋ ಅಥವಾ ಬುದ್ಧಿಗೋ ಇವಷ್ಟು ಆ ಡಿಪಾರ್ಟ್ಮೆಂಟ್ಗೆ ಸೇರಿತ್ತು ಆದರೂ ಅವುಗಳ ಜೊತೆ ನಾನು ಎಂದು ಬೆಳೆಸಿಕೊಂಡಿದ್ದೇನಲ್ಲವೋ ಹೌದಲ್ವೋ ಅದನ್ನ ಅಹಂಕಾರ ಅಂತ ನಾನೇನು ಕತೆ ಹೇಳತಕ್ಕಂಥದ್ದು ಆದರೂ ಕೂಡ ನೋಡಿ ಕಣ್ಣು ನೋಡುವುದು ಕಣ್ಣಿನ ಡಿಪಾರ್ಟ್ಮೆಂಟ್ ಸೇರಿ ಆದ್ರೆ ಅದರಲ್ಲಿ ನಾನು ನೋಡುವವನು ಅಂತ ಸೇರಿಕೊಂಡಿದ್ದೇನೆ ಇವಳು ಕೇಳುವುದು ಕಿವಿ ಡಿಪಾರ್ಟ್ಮೆಂಟ್ ಸೇರಿ ಅದನ್ನು ನಾನು ಅಂತ ಅಂದ್ಕೊಂಡಿದ್ದರು ಈ ಪ್ರಕಾರವಾಗಿ ಯಾವುದೇ ಯಾವುದಕ್ಕೂ ಸೇರಿದ್ದನ್ನ ನನಗ ಸೇರಿದ್ದು ಅಂತ ಯಾವನು ಅಂದ್ಕೊಂಡಾನೋ ಅವನು ಅಹಂಕಾರ ಇದಕ್ಕಿಂತ ಸ್ಪಷ್ಟ ನಿಮಗಿನ್ನು ಯಾವ ಬುಕ್ಕಿನಲ್ಲೂ ಸಿಗಲಿಕ್ಕೆ ಸಾಧ್ಯ ಇದು ಅನುಭವದ ಬುಕ್ಕಿನಲ್ಲಿ ಮಾತ್ರ ಈ ನಾನು ಯಾವ ಇದಕ್ಕೆ ನಾನು ಈಗ ನೀವು ಕೊಡ್ತೀನಿ ಅಭಿಮಾನಿತ ನಾನು ಐಡೆಂಟಿಫೈಡ್ ಐಡೆಂಟಿಫೈಡ್ ಐ ತಾದಾತ್ಮಿತ ನಾನು ಅಭಿಮಾನಿತ ನಾನು ಕಣ್ಣಲ್ಲೇ ಅಭಿಮಾನಪಟ್ಟೆ ನೋಡುವವನು ಮನಸ್ಸಿನಲ್ಲಿ ಅಭಿಮಾನಪಟ್ಟೆ ದುಃಖಿ ಸುಖಿ ಸಿಟ್ಟಿನವನು ಶಾಂತನು ದೇಹದಲ್ಲಿ ಅಭಿಮಾನ ಪಟ್ಟೆ ಎತ್ತರ ದಪ್ಪ ಕರ್ಮದಲ್ಲಿ ಅಭಿಮಾನ ಪಟ್ಟೆ ಕರ್ತ ಭೋಗದಲ್ಲಿ ಅಭಿಮಾನಪಟ್ಟೆ ಭೋಗ ಯೋಗದಲ್ಲಿ ಅಭಿಮಾನ ಪಟ್ಟೆ ಯೋಗಿ ಭೋಗದಲ್ಲಿ ಅಭಿಮಾನಪಟ್ಟೆ ಭೋಗಿ ಯೋಗಿಯನ್ನು ಅಭಿಮಾನಪಟ್ಟವನ ಮತ್ತು ಅವನಿನ್ ಗಾದಿರಬೇಕು ಒಂದೂ ಸೂಕ್ಷ್ಮವಾದಿ ಈಗ ಇರುತ್ತದೆ ಯೋಗಿ ಭೋಗಿ ರೋಗದ ಲಭಿಮಾನ ಪಟ್ಟೆ ರೋಗಿ ನೋಡಿ ನಮ್ಮ ಸಂಸ್ಕೃತ ಸಿಂಪಲ್ ಅದಕ್ಕಿದ್ದ ಅದು ಸಿಂಪಲ್ ಸುಮಲ ಕೇಳ್ತಾ ಹೋಗಿ ಸಂಸ್ಕೃತಿ ಬಂದ್ಬಿಡ್ತಾರೆ ಏನ್ ಮಹಾವದರು ಈ ಒಂದು ಅಹಂಕಾರ ಹಾಗಾದರೆ ಅಗಳ ಜೀವ ಜೀವ ಅಂತ ನೀವು ನಿಯಮವಾಗಿ ಸಂಶೋಧನೆ ಮಾಡಿ ಹೇಳಿದ್ರಲ್ಲ ಆ ಜೀವ ಯಾರನ್ನು ಆಶ್ರಯಿಸಿಕೊಂಡಿದ್ದಾನೆ ಈ ಅಹಂಕಾರವನ್ನು ಆಶ್ರಯಿಸ ಆಯ್ತಾ ಈಗ ಪ್ರತಿಯೊಬ್ಬ ಜೀವನಿಗೂ ಅವಳದೆ ಅವಳದಾದ ಜಗತ್ತು ನಿನ್ ಜಗತ್ತ ಬೇರೆ ತಡಸ ಇದು ಯೋಜ ನಿನ್ ಜಗತ್ತ ಚಿಪಿಗೆರು ಅದು ನಿಂಚ ನಿನ್ ಜಗತ್ತ ಅನುಮಟ್ಟಿ ಅದು ನಿಂಚ ನಿನ್ ಜಗತ್ತೇನೆ ವ್ಯಾಪಾರ ಅದ ನಿಂಚ ನಿಂದೇನೆ ಅಡುಗೆ ಮನೆ ಅದು ನಿಂಜ ಪ್ರತ್ಯ ಜೀವನಿಗೂ ಕೂಡ ಅವನವನೇ ಆಶ್ರಯಿಸಿಕೊಂಡು ಅಂತ ಒಂದೊಂದು ಜಗತ್ತು ಆ ಜಗತ್ತು ಅವನನ್ನು ಆಶ್ರಯಿಸಿಕೊಂಡು ಈಗೆ ಮಜಾ ಇತ್ತು ಸುಖ ದುಃಖ ನೋವು ರೋಗ ರುಚಿಗಳಷ್ಟೇ ಅಲ್ಲ ಈ ಜಗತ್ತು ಕೂಡ ಈ ಅಹಂಕಾರವನ್ನೇ ಆಶ್ರಯಿಸ ಹೌದ ಒಂದು ಇದೇ ಅಹಂಕಾರ ಮತ್ತೊಂದು ಒರಿತದ್ ನೋಡಿ ಏನಂತದ ನನ್ನ ಶಕ್ತಿ ಇಷ್ಟ ನಾನು ಅಲ್ಪ ನಾನು ಅಲ್ಪಜ್ಞ ನಾನು ಘಟಜ್ಞ ನಾನು ಘಟ ಶಕ್ತಿ ಮಾ ಆದರೆ ಜಗಕ್ಕೆ ಎಷ್ಟು ವಿಶಾಲವಾಗಿದೆ ಆದ್ದರಿಂದ ಇವೆಲ್ಲವೂಗಳ ಹಿಂದೆ ಆಚೆಗೆ ನಮಗೆ ಕಾಣದೇ ಇದ್ದಂತಹ ನಮಗೆ ಅನುಭವಕ್ಕೆ ಬರದೇ ಇದ್ದಂತಹ ಒಂದು ಅಪಾರ ಶಕ್ತಿ ಇದೆ ಬಾಬಾ ಏನಪ್ಪ ಅಪಾರ ಶಕ್ತಿ ಈಶ್ವರ ಯಾರನ್ನು ಆಶ್ರಯಿಸಿಕೊಂಡಿದ್ದ ಜೀವ ಯಾವ ಈಶ್ವರನು ಬಂದುಬಿಟ್ಟು ಯಾವ ದೇವಿ ದೇವತಾ ರೋಗಿ ಈಶ್ವರ ಪರಮಾತ್ಮ ಯಾರು ಬಂದ್ಬಿಟ್ಟು ಏ ನಾನ್ ಪರಮಾತ್ಮ ಅಂತ ಹೇಳೇ ಇಲ್ಲ ಯಂತ ಯಾರು ಹೇಳಿದ ಹಾಗೆ ಹೇಳಿದ್ರೆ ಇಪ್ಪತ್ತೊಂದೇ ಶತಮಾನ ನಾವು ಸ್ವೀಕಾರ ಮಾಡೋದಿಲ್ಲ ಹೋಗುವ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಕಳೆದ ಶಿವರಾತ್ರಿ ದಿವಸ ಶುರು ಮಾಡಿದವ ಈ ಶಿವರಾತ್ರಿ ತನಕ ನಾನ್ ಸ್ಟಾಪ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಯಾರು ಮಾತು ಕೇಳದೆ ಇದ್ದಾಗ ಪನಿ ಬಂದ ಧರ್ಮ ಪತ್ನಿಯ ಮಾತು ಕೇಳಬೇಕಾಗ್ತದೆ ಶಿವನಿಗೆ ಲಕ್ಷನೇ ಹೋಗಲಿಲ್ಲ ಪಾರ್ವತಿ ಬಂದಾಗ್ತಾರೆ ಹೇ ಪರಮಾತ್ಮ ಅವ ಹೋದ ಶಿವರಾತ್ರಿ ಶುಭ ಮಾಡ್ಯಾನೆ ಇನ್ನೂ ನಿಮಗೆ ಲಕ್ಷ ಹೋಗ್ತು ಅವನು ಕಡೆಗೆ ಹೋಗಿ ಎಂದ ಮಾಡಿ ಅನುಗ್ರಹ ಮಾಡ ಏನ್ ಬೇಕು ಕೇಳ ಇವನು ಆ ದಿವಸ ತನ್ನ ಬೆಳಗಿನ ಪ್ರಾತಿನಿಧಿಗಳನ್ನೆಲ್ಲ ಮುಗಿಸಿಕೊಂಡು ಪೂಜೆಗೆ ಕೂತ್ಕೊಂಡು ಅವನು ಬಿಲ್ವಾರ್ಚನೆಯನ್ನು ಮಾಡ್ತಾ ಇದ್ದೇನೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಾಷ್ಟ ಬಿಲ್ವಾರ್ಚನೆ ಮಾಡ್ತಾ ಇದ್ದ ಹೊರಗಡೆ ಯಾರೋ ಕೂತ್ತಾರೆ ನೋಡಪ್ಪ ನಾನು ಬಂದಿದ್ದೇನೆ ಕಣ್ತದ ಬಾಳೆ ಕಡೆಗೆ ಇಲ್ಲ ಬರ್ತೇನೆ ಪೂಜೆ ಮುಗಿ ಬಂತೀನಿಲ್ಲ ಈಗ ಬರ್ಬೇಕು ಸುಮ್ಮನೆರಲ್ಲಿ ಆಮೇಲೆ ಪೂಜೆ ಮುಗಿಸಿ ಅರ್ಚನೆ ಮುಗಿಸ್ ಭಕ್ತ ಬರ್ತಾರೆ ಕೆಳ ನೋಡ್ತಾನೆ ವಾ ಯಾವ ನಾಟಕ ಕಂಪನಿ ಬಂದು ಇಪ್ಪತ್ತೊಮ್ಮೆ ಶತಮಾನಕ್ಕೆ ದೇವರು ಎದುರಿ ಬಂದ್ರೂ ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ ಯಾಕೆ ಮುಂಚೆ ನಾವು ಎಂದೂ ನೋಡಿಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಮ್ಮ ಅಂಕಲ್ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡುವುದಿಲ್ಲ ನಮ್ಮ ದೊಡ್ಡಪ್ಪನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡೋದಿಲ್ಲ ನಮ್ಮ ದೊಡ್ಡಮ್ಮನ್ನ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡೋದಿಲ್ಲ ಆದ ಡೆಫಿನೆಟ್ಲಿ ನಾವು ಭಗವಂತ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಕಾರಣ ಅಂದ್ರೆ ಮುಂಚೆ ನೋಡಿ ವಟ್ ಗ್ಯಾರಂಟಿ ಯು ಹ್ಯಾವ್ ಹಿ ಈಸ್ ಪರಮಾತ್ಮ ನೋಡ್ ನಾನು ಐಡಿ ಅಂತ ಬಿಡ್ಬಿಡ ಇಂತ ಭಾವ ಅಂತಾರೆ ಸ್ನೇಕ್ ಕ್ಷಾಮ ಇದ್ದಾನೆ ಅವ ಸಾವಿರಾರು ಭಾವಗಳನ್ನು ಇಟ್ಕೊಂಡಿರ್ತವ ಸ್ನೇಕ್ ಕ್ಷಾಮ ಅಂತಿದ್ದಾನೆ ಮೈಸೂರಿನೊಳಗೆ ಅವಾರ್ಡ್ ಸಿಕ್ಕದವನಿಗೆ ನಲವತ್ತು ಸಾವಿರ ಹಾವುಗಳನ್ನಿಡ್ದಾನೆ ಇವತ್ತಿನ ತನಕ ಮರಿಬೇಡ್ರಿ ನೀವು ಚಾಮುಂಡಿ ಹಿಲ್ಸ್ ಅನ್ನ ಹತ್ಕೋತ ಹೋದಾಗ ನಿಮಗೆ ಇವರೆಲ್ಲರೂ ಭೇಟಿ ಆಗ್ತಾರೆ ಯಾರು ಈ ಹಾವುಗಳೆಲ್ಲ ಭೇಟಿ ಆಗ್ತಾರೆ ಯಾಕಂತಂದ್ರೆ ಅವ ಪ್ರತಿಯೊಂದು ಹಾವನ್ನು ಹಿಡಿದು ಹಿಡಿದು ಚಾಮುಂಡಿ ಹಿಡಿಸಿಬಿಡ್ತಾನೆ ಹ ಅದು ಬಿಡ್ತಾನವ ಅವನು ಹೆಂಡತಿ ನನ್ನ ಕ್ಲಾಸಿಗೆ ವರ್ತ ಎಲ್ಲ ಹೇಳಿದ್ದು ಅಗ್ನಿ ಸ್ಪೆಷಲ್ ಹಾವು ಸಿಕ್ಕಿರ್ತಾರೋ ಅವನು ಮಾತ್ರ ಜೀನ್ ಬಿಡ್ತಾನೆ ಬಾಕಿ ಎಲ್ಲ ಹಾವುಗಳನ್ನು ಚಾಮುಂಡಿ ಹಿಡಿಸಿಬಿಡ್ತಾನೆ ಅವ ನಮ್ಮ ಕೈಲಾಸದ ಪರಮೇಶ್ವರಿಗಿಂತ ಅಪ್ಪ ಅವನು ಒಂದು ಹಾವು ಇಟ್ಬಿಟ್ಟೆ ಇವನ್ ನಲವತ್ತು ಸಾವಿರ ಬಾ ನೋಡಿಬೇಡ ನಿನ್ನ ತಗೊಂಡ ವಿ ಹ್ಯಾವ್ ಆಲ್ ದಿ ಚಾನ್ಸಸ್ ಡು ಡೌಟ್ ಸಸ್ಪೆಕ್ಟ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎ ಫಿಕ್ಸ್ಡ್ ಎಕ್ಸ್ಪೀರಿಯನ್ಸ್ ಆಫ್ ಅನಿಗೆ ಅನುಭವ ಆಗಿದೆ ಅನ್ನುವನಿಗೂ ಕೂಡ ಅನುಭವಕ್ಕಿಂತ ಕಲ್ಪನೆ ಜಾಸ್ತಿ ಆ ರೀತಿ ಆ ಪರಮಾತ್ಮ ಅನ್ನುವ ಯಾವ ಸಂಗತಿ ಇದೆಯೋ ಪರಮಾತ್ಮ ಅನ್ನುವ ಯಾವ ಸತ್ಯಾಂಶ ಇದೆಯೋ ಅದು ಕೂಡ ಯಾರನ್ನು ಆಶ್ರಯಿಸಿದೆ ಈ ಜೀವ ಯಾವ ಜೀವ ಅಹಂಕಾರವನ್ನ ಆಶ್ರಯಿಸಿದ ಜೀವನನ್ನೇ ಅವಲಂಬಿಸಿದೆ ಹೌದು ಅಂದ್ರೆ ಅರ್ಥ ಏನು ಇದನ್ ತ್ರಯ ಈ ಮೂರು ಏನಿವೆಯೋ ಈ ಮೂರು ಕೂಡ ಯಾವತ್ತ ಅಹಂಮತಿ ಸ್ಯಾತ ಎಲ್ಲಿವರೆಗೂ ನಾನ್ ನಾನ್ ಎನ್ನುವ ಅಹಂಕಾರದ ಅಹಂಮತಿ ಅಂದ್ರೆ ಅಹಂಕಾರ ಯಾಕೆಂದ್ರೆ ಮತಿ ಅಂದ್ರೆ ಬುದ್ಧಿ ಅಹಂ ಬುದ್ಧಿ ಅಂದ್ರೆ ಅಂತಃಕರ್ಣದಲ್ಲಿ ಒಂದು ವೃತ್ತಿ ಅದಕ್ಕೆ ಅಹಂ ಬುದ್ಧಿ ಅಂತ ಕರೀತಾರೆ ಅಂತಃಕರ್ಣದಲ್ಲಿ ನಾಲ್ಕು ತರಹದ ವೃತ್ತಿಗಳು ಬಂದು ಹೋಗ್ತಿರ್ತವೆ ಒಂದು ಮನಸ್ಸು ಒಂದು ಬುದ್ಧಿ ಒಂದು ಚಿತ್ತ ನಾಲ್ಕನೇದು ಅಹಂಕಾರ ಮನಸು ಬುದ್ಧಿ ಚಿತ್ತ ಅಹಂಕಾರ ಇವು ನಾಲ್ಕು ಮೈಂಡ್ ಅಲ್ಲ ಇವ್ರ ನಾಲ್ಕು ಕಂಪಾರ್ಟ್ಮೆಂಟ್ ಅಲ್ಲ ಇವ್ರ ನಾಲ್ಕು ಕೋಣೆ ಅಲ್ಲ ಇವು ಕರಥರದ ವೃತ್ತಿಗಳನ್ನ ನಾವು ಕ್ರೌಢೀಕರಿಸಿ ನಾಲ್ಕು ಭಾಗ ಮಾಡದ ವೃತ್ತಿಗಳು ಏನ್ ಥರ ಥರದ ವೃತ್ತಿಗಳು ಸುಖ ದುಃಖ ಸಿಟ್ಟು ಇವುಗಳನ್ನ ನಾವು ಇಮೋಷನ್ಸ್ ಅಂತ ಕರೀತೇವೆ ಆಶೆ ಇಚ್ಛೆ ಡಿಸಾಯರ್ಸ್ ಅನಿಸಿಕೆಗಳು ಫೀಲಿಂಗ್ಸ್ಗಳು ಕರುಣ ದಯಾ, ಫೀಲಿಂಗ್ಸ್ಗಳು ಇವುಗಳೆಲ್ಲವನ್ನು ಒಂದಿಕಾಗಿ ಮಾಡಿ ಅದಕ್ಕೆ ಮನಸ್ಸು ಅಂತ ತಿಳಿತು ತಿಳಿವಿಲ್ಲ ಅಲ್ಪ ಸ್ವಲ್ಪ ತಿಳಿದಂಗಾಗಿದೆ ಇನ್ನೂ ಸ್ವಲ್ಪ ತಿಳಿಯೋದು ಬಾಕಿ ಇದೆ ಕೋಶ ನಾಳೆ ತಿಳಿಬೋದು ನಾಳೆ ಅರ್ಥ ಆಗ್ಬೋದು ಇಂತಹ ಎಲ್ಲ ಒಟ್ಟು ಸೇರಿಸಿ ಬುದ್ಧಿ ಎಂದ ಈ ಕೆಟಾಗಿರಿ ನೆನಪಾತು ನೆನಪು ನಲ್ಲಿದೆ ನೆನಪಿಸ್ಕೋತೀನಿ ಪುನಃ ನಾನು ಸ್ಮೃತಿಗೆ ತ್ಕೋತೀನಿ ಇದಕ್ಕೆ ಚಿತ್ತ ಅಂತ ಹೌದ ಯಾರಿಗೆ ಫೀಲಿಂಗ್ಸ್ಗಳು ಬಂದು ನನಗೆ ಯಾರಿಗೆ ಬುದ್ಧಿ ಸ್ಪಷ್ಟವಾಯಿತು ನನಗೆ ಯಾರ ಸ್ಮೃತಿಯಲ್ಲಿ ಇವೆಲ್ಲವೂ ಲಬ್ಧವಾದವು ಅದು ನನಗೆ ಈ ನಾನು ಅಹಂಕಾರಾಂಶ ಅಹಂಮತಿ ಅಂದ್ರೇನು ಅಂತಃಕರಣದಲ್ಲಿ ನಾನು ಎನ್ನುವ ಬುದ್ಧಿ ಯಾವುದನ್ನ ಈ ಮುಂಚಿತವಾಗಿ ಅಸೋಸಿಯೇಟೆಡ್ ಐಡೆಂಟಿಫೈಡ್ ಐ ಅಂತ ನಾನು ಅಂದ್ರೂ ಅಭಿಮಾನಿತ ನಾನು ಅಂತಂದನು ಈ ಅಭಿಮಾನಿತ ನಾನು ಇದು ಅಂತಃಕರಣದಲ್ಲಿಯ ಒಂದು ವೃತ್ತಿ ಅಂತಃಕರಣದಲ್ಲಿಯ ಒಂದು ವೃತ್ತಿಯ ವೃತ್ತಿ ಇಷ್ಟೇ ನಾವು ಬೆಳಗ್ಗೆ ಎಚ್ಚರಾದಿಂದ ರಾತ್ರಿ ನಿತ್ಯರೆ ಹೋಗುವವರೆಗೆ ಒಂದಿಲ್ಲ ಒಂದು ವೃತ್ತಿ ಜೊತೆಗೆ ಒಂದಿಲ್ಲದಿಲ್ಲ ಎಚ್ಚರಾತ್ ರಾತ್ರಿ ತಿರುಗಿ ಹೋಗುವ ತನಕ ಪುನಃ ನಾವು ಒಂದಿಲ್ಲದ ಒಂದು ವೃತ್ತಿ ಜೊತೆ ಇರ್ತೇವೆ ನಾವು ಅಂತಃಕರಣ ಜೊತೆ ಇಲ್ಲೇನೇ ಇಲ್ಲ ಇದರ ಹಂತಕರಣ ತಿಳ್ಕೊಡ್ರಿ ವೃತ್ತಿಗಳು ಹೀಗ್ ಬಂದ್ ಬಂದ್ ಹೋಗ್ತಿರ್ತವೆ ಪುಟಿತಿರ್ತಾವ ಹೀಗ್ ಪುಟ್ಟಿತಿರ್ತಾವ ಆ ವೃತ್ತಿಗಳಿಗೆ ಯಾವ್ಯಾವ ವೃತ್ತಿಗಳು ಪುಟ್ಟತ್ತಾವ ಅವುಗಳು ಅವುಗಳಿಗೆ ಯಾರಿರ್ತಾರೆ ನಾನು ನಾನು ನಾನು ನಾನು ಹಾಗೆ ನಾನು ಅಂತಕ್ಕಂಥ ಜೊತೆ ಇದ್ದೇನು ಏನು ವೃತ್ತಿಗಳ ಜೊತೆ ಇದ್ದೇನೆ ವೃತ್ತಿಗಳ ಜೊತೆ ಇದ್ದೇನೆ ವೃತ್ತಿ ಅಂದ್ರೆ ಏನು ಹೌದಾ ಈಗ ನಮ್ಮ ನಮ್ಮಲ್ಲಿ ಮೂರ್ತಿ ಏನು ಕೆಂಪು ಹೂ ಮೂರ್ತಿ ಅದಕ್ಕೆ ಕೆಂಪು ಹೂವಿನ ವೃತ್ತಿ ಈಗ ಯಾವ ವೃತ್ತಿ ಈಗ ಯಾವ ವೃತ್ತಿ ಹ ಈಗ ಯಾವ ವೃತ್ತಿ ಹ ಈಗ ಯಾವ ವೃತ್ತಿ ಇದೀಗ ವೃತ್ತಿ ಅಂತ ಎಚ್ಚರಾದಾಗಿನಿಂದ ಮತ್ತೆ ಎಚ್ಚು ತಪ್ಪುವರೆಗೂ ನಾವು ಯಾರ ಜೊತೆ ಇರ್ತೇವೆ ವೃತ್ತಿಗಳ ಜೊತೆ ಇರ್ತೇವೆ ದಟ್ ಇಸ್ ವಿ ಸಫ ರಮಣ ಹೇಳ್ತಾರೆ ವೃತ್ತಿಗಳ ಜೊತೆ ಇರಬೇಡ ಅಂತಕ್ಕನ ಜೊತೆ ಇರುವಂತ ಚಿಂತಾರಹಿತ ವೃದ್ಧಾಖ್ಯ ಹೇಳೋ ಕೇಳೋವಲ್ಲ ಎಲ್ಲ ಕೇಳಿ ನೋಡ್ರಿ ಚಿಂತಾರಹಿತೋ ಹೃದಾಖ್ಯ ಎಲ್ಲೇ ಕೇಳಬೇಕು ಪ್ರಾರಂಭದಲ್ಲೇ ಬಂದಿದೆ ವೃದಾಖ್ಯ ಅಂತಕ್ಕರ್ಣ ಹೃದಯ ಅಂದ್ರೆ ಅಂತಕರಣ ಎನ್ನುವ ಆಖ್ಯ ಆಖ್ಯ ಅಂದ್ರೆ ಹೆಸರು ಹೃದಾಖ್ಯ ಅಂದ್ರೆ ಅಂತಕರಣ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾದಂತಹ ಆ ಅಂತಃಕರಣ ಹೇಗಿರಬೇಕು ಮುಮುಕ್ಷಿಗೆ ಅಂದ್ರೆ ಚಿಂತಾರಹಿತ ಅಂದ್ರೆ ವೃತ್ತಿರಹಿತ ಇದನ್ನು ಯೋಗ ಸಾಧನೆಯಲ್ಲಿ ಚಿತ್ತ ವೃತ್ತಿ ನಿರೋಧ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಸೋದರೆ ಎರಡು ವಿರೋಧ ಚಿತ್ತ ವೃತ್ತಿ ನಿರೋಧ ಅಂದ್ರೆ ಆ ವೃತ್ತಿಯನ್ನ ಮುಟ್ಟು ಹಾಕಿದವನು ನೀನು ಅಥವಾ ಆ ವೃತ್ತಿ ತಾನಾಗೆ ಹುಟ್ಟುತ್ತದೆ ಉದಾಹರಣೆಗೆ ದುಃಖ ಅನ್ನುವ ಅಥವಾ ಸಿಟ್ಟು ಎನ್ನುವ ವೃತ್ತಿ ನೀನು ಸಿಟ್ಟು ಎನ್ನುವ ವೃತ್ತಿಯನ್ನು ಹುಟ್ಟಿ ಹಾಕಿದೆಯೋ ಸಿಟ್ಟು ತಾನ ಬರ್ತದೆ ಹುಟ್ಟಿ ಹಾಕಿದ ಅದಕ್ಕೆ ನಾನು ಒಂದು ಪ್ರಯೋಗ ಹೇಳ್ತೀನಿ ನೀನು ಸಿಟ್ಟು ಗೆಳಬೇಡ ಇದಕ್ಕಾನೆ ಎಲ್ಲರೂ ನಮ್ಗೆ ಹೇಳಿದ್ದು ಸಿಟ್ಟಿ ಗೆಳಬಾರ ಸಿಟ್ಟು ಗೆಳಬಾರ ಕ್ಲೀನ್ ಉತ್ತರ ಕೊಡಿ ಎಸಿಟೇಟ್ ಮಾಡಬೇಡ ಸಿಟ್ಟಿಗೆ ಹೇಳೋ ಪ್ರಯತ್ನ ನಾ ಏನು ಮಾಡಿ ಓಕೆ ನಾನ್ ನಿಮ್ಗೆಲ್ಲ ಹೇಳ್ತೇನೆ ನೀವು ಸಿಟ್ಟು ಬಂದ್ರೆ ನಿಮ್ಗೆ ಗೊತ್ತದಲ್ಲ ಗೊತ್ತದಲ್ಲ ಸ್ವಲ್ಪ ನನ್ ಮೇಲೆ ಸಿಟ್ಟು ಬೇಡ್ರಿ ನಗರಿ ಅಲ್ಲಿಲ್ಲ ನಾನು ನಿಮ್ಗೆ ನನ್ನ ಮೇಲೆ ಸಿಟ್ಟು ಕೇಳಿದ್ರೆ ನಂಗೆ ಸಿಟ್ಟು ಗೊತ್ತದಲ್ಲ ಕೂಡ ನಮ್ಗೆ ಇನ್ನೊಬ್ಬ ಮೇಲೆ ಪ್ರಯತ್ನ ಪೂರ್ವಕವಾಗಿ ಸಿಟ್ಟು ಹೇಳಲಿಕ್ಕೆ ಯಾಕೆ ಅಂದ್ರೆ ಇವು ಮನಸ್ಸಿನ ಸಹಜವಾದ ಕ್ರಿಯೆಗಳು ನಾವು ಅಜ್ಞಾನದಿಂದ ಅವಿವೇಕದಿಂದ ಅವುಗಳನ್ನು ಅಂಟ್ಕೋತೇವೆ ಅವುಗಳನ್ನು ಅವಲಂಬಿಸ್ತೇವೆ ಅವುಗಳಲ್ಲಿ ಅವುಗಳ ಜೊತೆ ಅಸೋಸಿಯೇಟ್ ಆಗ್ತೇವೆ ಅವುಗಳಲ್ಲಿ ಅಭಿಮಾನ ಪಡ್ತೀವಿ ಅವುಗಳಲ್ಲಿ ತಾದಾತ್ಮ್ಯಗಳ್ತೀವಿ ಶಬ್ದ ಈ ತಾದಾತ್ಮ್ಯ ಬಂದವನೇನಿದ್ದಾನೋ ಇವನೇ ಜೀವ ಇವನೇ ಅಹಂಕಾರ ಇವನೇ ಅಹಂಮತಿ ಈ ಅಹಂ ಅನ್ನುವಂಥದ್ದು ಒಂದು ವೇಳೆ ಇತ್ತೆ ಆದರೆ ಈ ಮೂರೂ ಇವರ ಜೊತೆ ಇರ್ತಾರೆ ಈ ಮೂರು ಬ್ಯಾಡ ಬಾರಿ ಗೊಂದಲ ಬಾರಿ ಗೋಸಿ ಬಾರಿ ನೋವು ಬಾರಿ ಹಿಂಸೆ ಅಯ್ಯೋ ಬೇಡಪ್ಪ ಈ ಪ್ರಪಂಚ ಬೇಡಪ್ಪ ಹೌದಾ ಹಾಗೆ ಅವುಗಳನ್ನು ಅಳಿಸ್ಲಿಕ್ಕೆ ಹೋಗಬೇಡ ಅವುಗಳನ್ನು ಕಿತ್ತೆಸಲಿಕ್ಕೆ ಹೋಗಬೇಡ ಏನ್ ಕೇಳೋದು ಇವೆಲ್ಲವೂ ಯಾರನ್ನ ಆಶ್ರಯಿಸಿವೆ ಅಹಂಕಾರ ಆ ಅಹಂಕಾರ ಅಹಂತಿ ಶೂನ್ಯ ಸಮೀದ ಬಂದ್ರ ನಿಮ್ಮ ಮನೆಯನ್ನ ಮೂಲ ಬಂದಾಗ ಕರ್ಮಯೋಗ ಮಾಡುವುದಲ್ಲ ಅವಾಗ ಮನೆ ಮನೆ ತನಕ ನಾವು ಭಾರಿ ಅದನ್ನ ಅರ್ಥ ಮಾಡಿಕೊಂಡು ಅಹಂಕಾರ ಆಲ್ಮೋಸ್ಟ್ ಬಿಟ್ಟ ಬಿಟ್ಟಿದ್ದ ಒಟ್ಟ ಅಹಂಕಾರ ಅದೇನಾದ ನೋಡ್ರಿ ನಿನ್ನೆ ಅವರ ಸಮಾರಂಭ ಕರೆದಿದ್ರು ಕರೆದ್ರೆ ನನ್ನ ನ್ಯಾಯ ಕೂಸೋ ಮತ್ತೆ ಈ ಸೀತನಿಗೆ ಹಿಂಗ ಕರ್ತ ಏನು ಆಗಿಲ್ಲ ಅದು ಹೆಂಗಾಗಬೇಕು ಹಂಗ ಆಗಿದೆ ನೀನು ಅಹಂಕಾರ ಬಿಟ್ಟು ಬಿಟ್ಟೇನಿ ಅಂತ ಅಂದ್ಕೊಂಡಿದ್ದೀನಿ ಅಹಂಕಾರ ಹಂಗ ಬಿಡೋದು ಅಲ್ಲ ಹಂಗ ಕಳ್ಕೊಂಬುದು ಅಲ್ಲ ಮತ್ತೆ ಏನದು ಅಹಂಕಾರ ಇದು ಅಜ್ಞಾನದ ಮರಿ ಇದು ಅವಿವೇಕದ ಮರಿ ಅಜ್ಞಾನದ ಮರಿ ಯಾವ ಅಜ್ಞಾನ ನಾನು ಯಾರು ಅನ್ನುವುದರ ಅಜ್ಞಾನುಳ್ಳ ರಮಣವ ಶಿಗೌದು ಏನ ಟ್ರಿಕ್ಕೇನ ಹೇಳ್ತಾರೆ ಅದು ತಿಳ್ಕೊಂಡಷ್ಟಕ್ಕೆ ನೀವೇನು ರಮಣ ಆಗೋದಿಲ್ಲ ಅನ್ನೋ ಗೊತ್ತಿಲ್ಲ ಅದಕ್ಕೆ ಟ್ರಿಕ್ ಹೇಳ್ಕೊಡ್ತೀನಿ ನಾನು ಟ್ರಿಕ್ ಹೇಳ್ಕೊಟ್ಟಷ್ಟಕ್ಕೆ ನೀವೇನು ರಮಣ ಆಗುದಿಲ್ಲ ಆದ್ರೂ ಟ್ರಿಕ್ ಹೇಳ್ಕೊಡ್ತೀನಿ ರಮಣದ ಟ್ರಿಕ್ ಏನಂತಂದ್ರೆ ಯಾರಾದ್ರೂ ಗೃಹಸ್ಥರು ಬ್ರಹ್ಮಚಾರಿಗಳು ಏನೋ ಯಾರಾದ್ರೂ ಬ್ಯಾಚಲರು ಏನೋ ಕಷ್ಟ ತೊಡ್ಕೊಂಡು ಬಂದ್ರು ಅಂತ ಕೂಡ ಅವರು ತುಂಬಾ ಸುಮ್ಮನೆ ಕೇಳುತ್ತ ಅವ್ರು ಕೇಳಿ ಕೇಳಿ ಹೌದಪ್ಪ ಹೌದು ಹೌದು ಆಮೇಲೆ ಆಮೇಲೆ ಇದಷ್ಟು ನೋಡಿ ಹಾಗೆಪ್ಪ ನಿಮ್ಮ ಅಮ್ಮನಿಗೋ ನಿಮ್ಮ ಫ್ರೆಂಡ್ಗೋ ಇಲ್ಲ ಗುರುಗಳೇ ನನಗೆ ಇದಷ್ಟು ನೋಡಿ ಆ ನನಗೆ ಅಂತ ಹೇಳುವ ನಾನು ಅವ ಎಲ್ಲಿಂದ ಹೇಳಿ ತತ್ತ ನೋಡ ಅವ ನಾನು ನಾನು ನಾನು ಎಲ್ಲಿಂದ ಬಂದಾನು ನೋಡಲು ಅವನ್ನ ನೋಡ್ಲಿಕ್ಕೆ ಹೋದ ಅಂದ್ರೆ ಏನಾಗ್ತದೆ ಆ ನಾನಲ್ಲಿ ಹುದೇ ಇಲ್ಲ ಆ ನಾನಲ್ಲಿಡದೆ ಇದ್ದಾಗ ಆ ಮೊದಲಿನ ಅಶಾಂತಿ ಹೊರಟೋಗ್ತದೆ ಶಾಂತ ಸ್ಥಿತಿ ಅದನ್ನ ಬರವಣಿಗೆ ಹೇಳ್ತಾರೆ ಗುರುಗಳ ಹತ್ರ ಹೋಗಿ ಕುಳಿತುಕೊಂಡು ಏನಾದ್ರೂ ಕೇಳಬೇಕು ಅಂದಾಗ ನಮ್ಮನಸ್ ಅಲ್ಲೇ ಶಾಂತ ಆಗೋಗುತ್ತದೆ ಎಂತ ಪವರ್ಫುಲ್ ಗುರು ಇದ್ದಾಗ ಏನು ಪವರ್ ಇಲ್ಲ ಫುಲ್ಲು ಇಲ್ಲ ನಾನ್ ಅಂತ ಹೇಳಿ ಅದ ಹೆಚ್ಚು ಅಂತ ಹೇಳಿದೆ ಏನಂತಂದ್ರೆ ಯಾರನ್ನ ನಿಮ್ಮ ಹತ್ರ ಕಷ್ಟ ಆಡ್ಕೋ ಬಂದ್ಬೋದು ಈ ಹೇಳೋ ಯಾರಪ್ಪ ಅವನನ್ನು ಶೋಧನೆ ಮಾಡು ಅವನನ್ನು ಹುಡುಕು ಅಂತ ಹೇಳ್ಬಿಡ್ರಿ ಅವನ ಪ್ರಾಬ್ಲಮ್ ಎಲ್ಲ ಏನಾಗುತ್ತೆ ಯಾಕೆ ಎಲ್ಲ ಪ್ರಾಬ್ಲಮ್ಸ್ ಯಾರಿಗೆ ಈ ಅಹಂಕಾರ ಎರಡು ತರ ಇದೆ ಒಂದು ರಿಲೇಟಿವ್ ಅಹಂಕಾರ ಇನ್ನೊಂದು ಅಬ್ಸುಲೂಟ್ ಅಹಂಕಾರ ನಾನು ಕರ್ತ ನಾನು ಹೋಗ್ತಾ ನಾನು ನೋಡದೆ ನಾನು ಹೋದೆ ಇದು ರಿಲೇಟಿವ್ ಅಹಂಕಾರ ಇದನ್ನ ಈಶ್ವರ ಭಾವದಿಂದ ಕಳು ರಿಲೇಟಿವ್ ಅಹಂಕಾರ ಅಂದ್ರೆ ತಾತ್ಕಾಲಿಕ ವಿಷಯಾಧಾರಿತ ತಾತ್ಕಾಲಿಕ ವಿಷಯಾಧಾರಿತ ಪಾತ್ರ ರೋಲ್ ರೋಲ್ ಅಂತ ಕರಿತವಲ್ಲ ಪಾತ್ರ ಪಾತ್ರ ಆಧಾರಿತ ಇವಾಗ ರಿಲೇಟಿವ್ ಅಹಂಕಾರ ಅಂತ ಕರಿತೀವಿ ಇವು ಒಂದು ಕ್ಷಣ ಇರ್ತಾವ ಎರಡ್ ನಿಮಿಷ ಇರ್ತಾವ ಐದು ನಿಮಿಷ ಇರ್ತಾವ ಆಫೀಸ್ನಲ್ಲಿ ಇರೋದಕ್ಕೆ ಆಫೀಸ್ನ ಅಹಂಕಾರ ಮನೆ ಬಂದಾಗ ಯಜಮಾನನ ಅಹಂಕಾರ ಮಾರ್ಕೆಟ್ ಹೋದಾಗ ಗ್ರಾಹಕನ ಅಹಂಕಾರ ಫ್ರೆಂಡ್ ಬಿಟ್ಟಾಗ ಫ್ರೆಂಡಿನ ಅಹಂಕಾರ ತಕ್ಕಾಗಿ ಮಕ್ಕಳ ವಯಸ್ಸಿಗೆ ಬಂದಾಗ ತಂದೆ ಅಹಂಕಾರ ಇವೆಲ್ಲ ರಿಲೇಟೆಡ್ ಅಹಂಕಾರ ಹೌದಾ ಈ ಎಲ್ಲ ರಿಲೇಟೆಡ್ ಅಹಂಕಾರಗಳ ತಳೆದಾಗ ಫೌಂಡೇಶನ್ ಒಂದು ಅಬ್ಸಲೂಟ್ ಅಹಂಕಾರ ಇರ್ತದೆ ಅದೇ ಅಬ್ಸ್ರೂಟ್ ಅಹಂಕಾರ ಏನಂದ್ರೆ ನಾನು ಯಾರು ನನಗ್ ಗೊತ್ತಿಲ್ಲ ಇದೊಂದು ಅಹಂಕಾರ ಇದು ಜ್ಞಾನದಿಂದನ ಹೋಗ್ತದೆ ಇನ್ನು ಯಾವುದರಿಂದ ಹೋಗ್ತದೆ ನಾನು ಯಾರು ಎನ್ನುವ ಅ ರೈಟ್ ನಾಲೆಡ್ಜ್ ಅಪ್ಸಲೂಟ್ ನಾಲೆಡ್ಜ್ ಈ ರಿಲೇಟೆಡ್ ಅಹಂಕಾರ ಇದೆಯಲ್ಲ ಈಶ್ವರ ಭಾವ ನಾಹಂ ಕರ್ತ ನಾಹಂ ಭಕ್ತ ಹೇ ಈಶ್ವರ ಹೇ ಹರಿ ಹೇ ವಿಷ್ಣು ಹೇ ಶಿವೇ ಪರಮಾತ್ಮ ಹೇ ಕೃಷ್ಣ ಹೇ ನಾರಾಯಣ ಎಲ್ಲವೂ ನೀನೇ ಮಾಡಿಸುವನು ನೀನೇ ಮಾಡುವವನು ಅನ್ನುವ ಪರಿಪೂರ್ಣವಾದ ಭಾವ ಆ ಭಾವದಲ್ಲಿ ರಿಲೇಟಿವ್ ಅಹಂಕಾರ ಹೋಗ್ತದೆ ಆದ್ರೆ ಒಂದು ಅಹಂಕಾರ ಕಾಯ ಮಾಡುವುದಿರುತ್ತದೆ ಯಾವುದಾದ್ರೂ ನಾನು ಯಾರು ಗೊತ್ತಿಲ್ಲ ಅದನ್ನು ನಾನು ಜೀವ ನಾನು ಜೀವ ಈ ನಾನು ಜೀವ ಅನ್ನುವ ಅಹಂಕಾರ ಇದು ಅಬ್ಸುಲೂಟ್ ನಾಲೆಡ್ಜ್ ಒಳಗ ಹೋಗ್ತದೆ ಹೀಗಾಗಿ ವೇದಾಂತ ಅಧ್ಯಯನವು ಅತ್ಯಂತ ಮುಖ್ಯವಾಗ್ತದೆ ಯಾವನು ಈ ಅಬ್ಸುಲೂಟ್ ಅಹಂಕಾರವನ್ನು ಕಳ್ಕೋತಾನೆ ಅವನು ಆತ್ಮನಿಷ್ಠ ಅವನ ಆತ್ಮನುಷ್ಠ ಸರ್ವೋ ಉತ್ತಮ ಅತ್ಯಂತ ಶ್ರೇಷ್ಠನ ಅನ್ಸಿರ್ತಾನೆ ಅವನೇ ಜ್ಞಾನಿ ಅನ್ಸೇಳ್ತಾನೆ ಅವನೇ ಧರ್ಮವನ್ನು ಕಾಪಾಡ್ತಾನೆ ಅವನೇ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾನೆ ಅವನೇ ವಿವೇಕಾನಂದ ಅನ್ಸುತ್ತಾನೆ ಅವನೇ ಈ ಪ್ರಕಾರವಾದಂತಹ ಮಹಾನ್ ಮಹಾನ್ ಋಷಿಗಳು ತಪಸ್ವಿಗಳು ಜ್ಞಾನಿಗಳು ಅವರಿಂದಾಗಿ ಈ ರಾಷ್ಟ್ರ ಈ ಧರ್ಮ ಈ ಕಲ್ಚರ್ ಈ ಸಂಸ್ಕಾರ ಈ ಸಂಸ್ಕೃತಿ ಅವರಿಂದಾಗಿ ರಕ್ಷಣೆ ಆಗಿದೆ ಅವರೇ ಆಚಾರ್ಯ ಅನ್ಸ್ಕೋತಾರೆ ಅವರೇ ಸಂಪ್ರದಾಯಸ್ಥರು ಅನ್ಸ್ಕೊಳ್ತಾರೆ ಆದ್ರೆ ಎಲ್ಲು ಹುಟ್ಟ್ಯಾರೆ ಯಾರ ಮನೆ ಹುಟ್ಟ್ಯಾರೆ ಯಾವ ಭಾಷಾ ಮಾತಾಡ್ತಾರೆ ಯಾವ ಯಾವ ಬಟ್ಟೆಯನ್ನು ಹಾಕೋತಾರೆ ಇದು ಮುಖ್ಯ ಅಲ್ಲ ವೇದಾಂತಿಗಳಿಗೆ ಯಾವುದು ಮುಖ್ಯ ಅನಿಸೋದಿಲ್ಲ ವೇದಾಂತಿಗಳಿಗೆ ಇವನಿಗೆ ಇವನು ಶ್ರೋತ್ರಿಯನ್ನು ಹೌದೋ ಇವನು ಬ್ರಹ್ಮನಿಷ್ಠನು ಹೌದೋ ಬ್ರಹ್ಮನಿಷ್ಠನು ಸಿಗ್ತಾರೆ ನಿಮಗೆ ಆದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಿಗೋದು ಕಷ್ಟ ಬ್ರಹ್ಮನಿಷ್ಠ ಸಿಗ್ತಾರೆ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಸಿಗೋದು ಕಷ್ಟ ನಮಗೆ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಬೇಕು ಒಂತೂಕ ಮುಂದೆ ಹೇಳಬೇಕು ಅಂದ್ರೆ ಬ್ರಹ್ಮನಿಷ್ಠರು ಇಲ್ಲದೆ ಚಿಂತೆ ಇಲ್ಲ ಶ್ರೋತ್ರಿಯರಿದ್ದು ಸಾಕು ಶ್ರೋತ್ರಿಯರು ಅಂದ್ರೆ ಪ್ರಮಾಣವನ್ನ ಒಪ್ಪಿಕೊಂಡಂಥವರು ಪ್ರಮಾಣವನ್ನ ಪ್ರಯೋಗ ಮಾಡುವ ಕಲೆಯನ್ನ ಆ ಮೆಥಡಾಲಜಿಯನ್ನ ಪ್ರಯೋಗ ಮಾಡುವ ಮೆಥಡಾಲಜಿಯಲ್ಲಿ ಯಾರು ಬಂದಿದಾರೋ ಅವರಿಗೆ ಶ್ರೋತ್ರಿ ಅಂತ ಕರೀತಾರೆ ಹಾಗೆ ಅವರು ಜ್ಞಾನ ಆಗಿಲ್ಲ ಹೋಗಲಿ ಬಿಡು ಅವರು ಜ್ಞಾನ ಆಗದೆ ಹೋದ ಚಿಂತೆ ಇಲ್ಲ ಅವರ ಆ ಮಾರ್ಗದರ್ಶನದಲ್ಲಿ ಯಾರಿ ಜ್ಞಾನ ನನಗೆ ಜ್ಞಾನ ಸಾಕ್ ಇಂಥವರಿಗೆ ಉತ್ತಮ ಉತ್ತಮ ಸರ್ವ ಉತ್ತಮ ಇವರೇ ಶ್ರೇಷ್ಠರು ಈ ಸೃಷ್ಟಿಯಲ್ಲಿ ಇವರು ಶ್ರೇಷ್ಠ ಇನ್ನು ನಮ್ಮ ವಾದಗಳು ವಿವಾದಗಳು ಸಂವಾದಗಳು ನಾವು ನೀವು ಚಾಯಿ ಕುಳಿಬೇಕಾದ್ರೆ ಕಾಫಿ ಕುಳಿಬೇಕಾದ್ರೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾ ವಿಳಾಸ ಬಿಟ್ಟು ಡಿಸ್ಕಷನ್ ಡೈನಿಂಗ್ ಟೇಬಲ್ ಮೇಲೆ ಅಥವಾ ಸಾಗಣ್ಯ ಅಥವಾ ಸ್ಮಶಾನ ಏನಪ್ಪ ನೋಡ ಹೆಂಗಿದ್ರೆ ಇಷ್ಟನು ನಾವೆಲ್ಲರೂ ಇಷ್ಟ ಎಂತ ವಿಳಾಸ ಒಂದು ಸ್ಟಾರ್ಟ್ ಅಂತ ಸ್ಮಶಾಂತ ಬಾ ಬರ್ ಕಪ್ ಕಾಫಿ ಕುಳಿತುಕೊಂಡ್ರೆ ಕಾಮತ್ ಕಾಮತ್ ಅವರು ಕಾಫಿ ಕುಡಿದು ಮುಗಿತ್ತು ಅಲ್ಲಿಗೆ ಗ್ರಹ ಕಾಫಿ ಮುಗಿ ಇಲ್ಲಿ ರಮಣ ಮಹರ್ಷಿ ಇವಷ್ಟು ವಾದ ವಿವಾದಗಳು ಸಂವಾದಗಳು ಇವಷ್ಟು ಡಿಸ್ಕಷನ್ಸ್ಗಳು ಇವಕ್ಕೆ ಯಾವ ಅರ್ಥವೂ ಇಲ್ಲ ಅಂತ ಹೇಳ್ಬೋದು ಒಂದೇ ಸತ್ಯಂ ನಾವು ರಿಲೇಟೆಡ್ ಸತ್ಯಂ ಮಾತಾಡ್ತವಲ್ಲ ಸತ್ಯಂ ಸಾಲ ಸತ್ಯವನ್ನ ಮಾತಾಡೋ ಸತ್ಯವನ್ನ ಮಾತಾಡೋ ಸತ್ಯಂ ಇದು ಸತ್ಯಿದಾನಂದ ಸತ್ಯಮಲ್ಲ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಆ ಸತ್ಯಮಲ್ಲ ಇದು ಇದು ಲೌಕಿಕವಾಗಿ ನಾವೇನು ಸತ್ಯಂ ಸುಳ್ಳು ಸತ್ಯ ಸುಳ್ಳು ಅಂತ ಬಹಳ ಮಾಡ್ತೀವಿ ಆ ಮೃಷ ಅಂದ ಸುಳ್ಳು ಒಬ್ಬರಂತಾಳೆ ಭಗವಾನ್ ಸತ್ಯಂ ಅವರಿಗೂ ಗೊತ್ತಿಲ್ಲ ಭಗವಾನ್ ಅವ್ರಿಗೂ ಗೊತ್ತಿಲ್ಲ ಸತ್ಯಂ ಹೇ ಬಿಡಲೆ ಎಲ್ಲಿ ಬಗ್ರೆ ಹಂಗೆಲ್ಲ ಮಾತಾಡ್ಬೇಡ ನೋಡ ದೇವರಿದ್ದಾನೆ ಒಬ್ನ ದೇವರನ್ನೋದೊಂದು ಭಕ್ತಿಲ್ದಾನ ಇದ್ದಾನ ಅಂತಾನೆ ಇದ್ದ ಭಗವನ್ ದೇವರನ್ನೋದು ಭಕ್ತಿ ಇರ್ದಾನ ಇಲ್ಲ ಅಂತಾನೆ ಇಬ್ಬರು ಯಾರಷ್ಟ ಇಬ್ರು ಮೂರ್ತರ ಅರ್ಥ ಮಾಡ್ಕೊಂಡ್ರಿ ನೀವು ರಾಜಕೀಯಕ್ಕೆ ವಿಚಾರ ಮಾಡಿದ್ರೆ ಇಬ್ಬರಿಗೂ ಏನು ಅರ್ಥ ಇಲ್ಲ ಅದನ್ನ ಹೇಳ್ತಾರಲ್ಲ ಮನವರ್ ಶ್ರೀಗಳು ಇವರು ಹಿಂಗ್ ಮಾತಾಡ್ತಾರ ಸತ್ಯಂ ವೃಷಾವ ದೇವರು ಶುರು ದೇವರಿಲ್ಲ ಅಂತ ಒಬ್ರು ಮಾತಾಡ್ತಾನೆ ಅವನು ಹಾಗ ಮಾತಾಡುವಾಗ ಕೂಡ ದೇವರಿದ್ದಾನೆ ಅನ್ಕೊಂಡೇ ಇಲ್ಲ ಅಂತಾನವನು ಇವನಿಗಿದ್ದಾನೆ ಅಂತ ಇವನು ವಾದ ಹೇಳ್ತಾನೆ ಆದ್ರೆ ಇವರಿಗೂ ಗೊತ್ತಿಲ್ಲ ದೇವರು ಹೆಂಗಿದ್ದಾನೆ ಏನಿದ್ದಾನೆ ಯಾವ ರೀತಿ ಇದ್ದಾನೆ ಯಾಕಿದ್ದಾನೆ ಅವನು ಎಲ್ಲಿದ್ದಾನೆ ಅವನ ಅವನ ಶಕ್ತಿಗಳೇನು ಅವನ ಗುಣಗಳು ಇವರಿಗೂ ಗೊತ್ತಿಲ್ಲ ಇವರಿಗೆ ಬೇಕಾದ್ರೆ ಅರ್ಚನೆ ಮಾಡೋದು ಮಾಡ್ತಾನೆ ಅಭಿಷೇಕ ಮಾಡೋದ್ರು ಮಾಡ್ತಾನೆ ಪೂಜೆ ಮಾಡೋದ್ರು ಮಾಡ್ತಾನೆ ಆದ್ರೆ ಈ ಏನನ್ನ ಮಾಡ್ತಾ ಇದ್ರಿಯಾ ಅವನು ಯಾರು ಅವನ ಬಗ್ಗೆ ಏನಾದ್ರೂ ಅರಿವು ಉಂಟಾಗಿಲ್ಲ ಅಯ್ಯ ಮಾಡಂದ್ರೂ ಮಾಡ ವಿಚಾರ ಮಾಡಲಿ ಅದಕ್ಕೆ ನಾನು ಕೇಳಲಿಕ್ಕೆ ಬಂದಿಲ್ಲ ನೀವು ಗುಡಿಗ್ ಹೋಗಿದ್ರೆ ಇಲ್ಲ ಯಾವುದು ನಿಮ್ಮ ರಕ್ತದಲ್ಲಿದೆ ಅದನ್ನು ನಾನು ಪರೀಕ್ಷೆ ಮಾಡೋ ಅವಶ್ಯಕತೆ ಇದೆ ಇಲ್ಲಿ ರಮಣ ವಂಶ ಅಂತಾರೆ ಭಗವಂತನ ಬಗ್ಗೆ ಸತ್ಯಂ ಮುಷಾವ ಇದ ಉಚಿತ್ ಕೆಲವರಂತಾರೆ ಭಗವಂತನ ಚೈತನ್ಯ ಈ ಮಹಾಚೈತನ್ಯಾರ ಕೇಳ Who is God? Who is God? ಅವ್ರನ್ನು ಕೇಳ್ಕೊಟ್ಟೆ god is supreme what is supreme oh he is all perishing what is all perishing atta bhagavan he is shona what is he shona you know he is god ee nallai eno odevi keleni ಗೊತ್ತಿಲ್ಲದೆ ಇರುವ ಶಬ್ದವನ್ನ ಗೊತ್ತಿಲ್ಲದೆ ಇರುವ ಇನ್ನ ಈ ವೇದಾಂತಕ್ಕೂ ಹಿಂಗಾದ್ರೆ ಒಂದ್ಸಲ್ ಏನಂದ್ರೆ ಏನ್ಪ ವೇದಾಂತ ಅಂದ್ರೆ ಏನು ಗೊತ್ತಿಲ್ಲ ನನಗೆ ಇಲ್ಲ ಗೊತ್ತಿಲ್ಲದೆ ಇರುವ ವಿಷಯವನ್ನ ಗೊತ್ತಿಲ್ಲದೆ ಇರುವವರಿಗೆ ಗೊತ್ತಾಗದಂತೆ ತಿಳಿಸಿ ಹೇಳೋದು ಸರಿ ಹೋಯ್ತಲ್ಲ ಗೊತ್ತಿಲ್ಲದೆ ಇರುವ ದೇವರನ್ನ ಗೊತ್ತಿಲ್ಲದೆ ಇರುವ ಶಬ್ದದಿಂದ ಗೊತ್ತಾಗದಂತೆ ತಿಳಿಸಿ ನೋಡದೆ ಇವರು ಇವರು ದೇವರು ಪರಮಾತ್ಮ ಇಲ್ಲಪ್ಪ ಇವೆಲ್ಲ ವರ್ಥ ವ್ಯರ್ಥವಾದ ಅದನ್ನ ಸತ್ಯವಂತೆಯೋ ಅದನ್ನ ಮೃಷ ಸುಳ್ಳುವಂತೆಯೋ ಅಥವಾ ಅದನ್ನು ನೀನು ಚೈತನ್ಯಂತೆಯೋ ಅಥವಾ ಜಡ ಒಬ್ಬರುತ್ತಾರೆ ದೇವರು ಯಾರು ಜಡ ಯಾಕೆ ಜಡ ಕಾಲಿಲ್ಲ ಕೈ ಇಲ್ಲ ತಲೆ ಇಲ್ಲ ಬಾಯಿಲ್ಲ ಮುಖ ಇಲ್ಲ ಕಂಡಿಲ್ಲ ನೀವು ಬಂಡೆಗೆ ಜನ ಅಂತ ಕರಿತೀಗಳು ಬಳ್ಳಾರಿ ಬಂಡೆ ಜಡ ಹೋದ ಬೇರೆ ಸರ್ ಯಾರು ಡಿಜರ್ ಮಾಡ್ಕೋಬೇಕು ನನಗೆ ಬಂಡೆ ಆದ್ರೆ ಬಳ್ಳಾರಿ ಬಂದ ನೆನ್ಪಾಗ್ತದೆ ನಂಗೆ ಯಾವ್ದು ನೆನಪಾಗ್ತದೆ ಆ ಬಂಡೆ ಆದ್ರೆ ಎಂಥ ಬಂಡೆ ಆದ್ರೆ ಅದ್ರಲ್ಲಿ ಎರಡು ಕೊಂಡಳು ಹೆಂಡು ಕೊಂಡ್ರು ಎರಡು ಎರಡು ಪರ್ವತಗಳು ಒಂದು ಇನ್ಫೆಂಟ್ರಿ ರೋಡ್ ಅಂತ ಇತ್ತು ಈ ಕಡೆಗೆ ನೋಡು ಬಂಡೆ ಈ ಕಡೆಗೆ ನೋಡು ಬಂಡೆ ಇಲ್ಲಿ ಬಂಡೆ ರಾಶಿ ಇಲ್ಲಿ ಬಂಡೆ ರಾಶಿ ಬಂಡೆ ಅಂತ ನನ್ ಬಂಡಾರ ಒಂದ ನೆನಪಾಗ್ತದೆ ಆ ಬಂಡೆ ಕೈಯವನ ಕಾಲವೈನ ಕಣ್ಣದ ಇಳಿಯದನ ವೆರಿ ಗುಡ್ ಬಂಡೆ ಹೌದಾ ಆತ್ಮನಿ ಕೈಯವನ ಕಾಲವೈನ ಹೇಳಿದ್ರೆ ಆತ್ಮ ಬಂಡೆ ಆ ಬಂಡೆ ಎಷ್ಟು ಚಡವೋ ಭಗವಂತನು ಕೂಡ ಜಡ ಸಿದ್ಧಾರ್ಥ ನೋಡ್ರಿ ಅಂತ ಏನು ಜನ ಮಾತಾಡ್ತಾರೆ ಸತ್ಯ ಸುಳ್ಳು ಚೈತನ್ಯ ಜಡ ದುಃಖಂ ಸುಖಂ ದುಃಖ ಯಾರು ಕೊಟ್ರು ಭಗವಂತ ಎಲ್ಲರೂ ಸುಖವಾಗಿಟ್ಟಾನೆ ನನಗೆ ಮಾತ್ರ ಎಲ್ಲರೂ ನೋಡ್ರಿ ಎಲ್ಲರಿಗೂ ಭಗವಂತ ಸುಖವಾಗಿಟ್ಟಾನೆ ಅಂತ ಅವರು ಒಂದಿರ್ತಾರೆ ಇವನು ಕೇಳಿಸಿದ್ರು ಭಗವಂತನು ದು ದುಃಖವನ್ನು ಕೊಡ್ತಾನೆ ಭಗವಂತನು ಸುಖವನ್ನು ಕೊಡ್ತಾನೆ ಇಲ್ಲಿ ಮುಧಾ ವ್ಯರ್ಥ ವಿವಾದ ಮುಧ ಅಂದ್ರೇನು ವ್ಯರ್ಥ ಮುಧಾ ವಿವಾದ ಇವೆಲ್ಲ ಟೈಮ್ ಪಾಸ್ ಕಾಫಿ ಡಿಸ್ಕಷನ್ ಏನದು ಇಸ್ವಾರ್ ಮೋದಿ ಇಸ್ ಬಾರ್ ಮೋದಿ ಹಾ ಇಸ್ ಬಾರ್ ಮೋದಿ ಸ್ವಲ್ಪ ಅಂತ ಚಾಕು ಗೊತ್ತ ಮೊದಲು ಇಸ್ ಬಾರ್ ಮೋದಿ ಸರ್ಕಾರ ಈಗ ಮತ್ತೆ ಹೋಗಿ ಕಾಂಗ್ರೆಸ್ಗೆ ಊಟ ಇದು ಚಟ್ನಿ ಮಾಡಿಸ್ಕೊಂಡೀವಿ ಅರವತ್ತೈದು ವರ್ಷದಿಂದ ಚಟ್ನಿ ಮಾಡಲ್ಲ ಕೂತ್ಕೊಂಡು ಒಬ್ಬೊಬ್ಬರು ತಲೆ ಮೇಲೆ ಕೋಟಿ ಕೋಟಿ ಸಾಲ ಮಾಡಿರ್ತಾರೆ ಇದಕ್ಕೆ ಎಕಾನಮಿ ಅಂತಾರೆ ಎಲ್ಲಿ ಹಣ ತರೋದು ಏನೋ ಮಾಡುದು ಅಂತೂ ಇದ್ದು ಬ್ಯಾಲೆನ್ಸ್ ಶೀಟ್ ಕರೆಕ್ಟ್ ಮಾಡಿ ಏನಿದೆ ದೇಶದ ಎಕಾನಮಿ ಅಂತಂದ ಎಕಾನಮಿ ಕಲ್ಪಬೇಕು ಚಾಣುಕ್ಯನಿಂದ ಎಕಾನಮಿ ಕಲ್ಪಬೇಕು ವಿದ್ಯಾರಣ್ಯ ವಾರ್ಷಿಗಳಿಂದ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ ವಿದ್ಯಾರಣ್ಯ ವಾರ್ಷಿಗಳು ಎಷ್ಟು ಚಂದ ಎಕಾನಮಿ ಪಾಲಿಸಿ ಮಾಡಿದ್ರು ಯಾವಾಗ ಸುವರ್ಣದ ವೃಷ್ಟಿಯಾಯಿತು ಆವಾಗ ಪ್ರಕಟಣೆ ಮಾಡಿ ಕೇಳುವುದು ರಾಜನಿಗೆ ಏನು ಅವರವರ ಪ್ರಾಪರ್ಟಿ ಮೇಲೆ ಬಿದ್ದಂತ ಬಂಗಾರ ಅವರವರಿಗೆ ಸೇರಿತ್ತು ರೋಡಲ್ಲಿ ಅಥವಾ ಸರ್ಕಾರದ ಜಮೀನು ಮೇಲೆ ಇದ್ದುದಲ್ಲ ಯಾರಿ ಸೇರಿತ್ತು ಸೊ ಅವರವ್ರ ಪ್ರಾಪರ್ಟಿ ಅವರು ನಮ್ಮ ಸೈಟದಪ್ಪ ನಮ್ಮ ಮನೆಯದಪ್ಪ ನಮ್ದು ಕರೆಸದಪ್ಪ ನಮ್ಮ ಮೆಟ್ರೋ ಅಪ್ಪ ಅಲ್ಲೆಲ್ಲ ಬಿದ್ದ ಚಿನ್ನ ಯಾರದದು ಅದು ನಮ್ ಹೌದಾ ರಸ್ತೆದಪ್ಪ ಘಟ್ಟದಪ್ಪ ಮೈದಾನದಪ್ಪ ಅರಮನೆ ಅದಪ್ಪ ಅಲ್ಲೆಲ್ಲ ಬಿದ್ದು ಗುಂಡಾಲಿ ಅದು ಸರ್ಕಾರ ಯಾರು ಶ್ರೀಮಂತರಾದಿಗೆ ಪ್ರಜೆಗಳು ಶ್ರೀಮಂತರಾದ್ರು ಹೌದ ಹೀಗಾಗಿ ಎಂತ ಕಾಲ ಇತ್ತು ರಸ್ತೆ ಮೇಲೆ ಮುತ್ತು ರತ್ನಗಳನ್ನ ಅಳದು ಮಾರಾಟ ಮಾಡುವಂತ ಕಾಲ ಇತ್ತು ಎರಡೂ ಶ್ರೀಮಂತ ತಗೋಳ ಆ ಪಾಲಿಸಿ ಅದನ್ನ ಅವರು ಇಲ್ಲ ನೀವು ಅನ್ಕೊಂಡಿರಲ್ಲ ಇಷ್ಟು ಹಣ ಬರ್ದ ಇವರು ಇಷ್ಟು ಮಾಡಿದತ್ತು ಹಣ ಇಲ್ಲ ನಿಮಗಿಂತ ಬೆಗ್ಗರವರು ಸತ್ಯ ಇರುತ್ತೆ ನಿಮಗಿಂತ ದೊಡ್ಡ ಭಿಕ್ಷಕರವರು ಅಟ್ಲೀಸ್ಟ್ ನಿಮ್ದು ಫಿಕ್ಸೆಡ್ ತಿಂಗಳ ಹತ್ತು ಸಾವಿರ ರೂಪಾಯಿ ನಾವು ಬರ್ತದ ಗ್ಯಾರಂಟಿ ಅದ ನಮಗೆ ಏನು ಇರೋದ್ರೆ ಹಣ ಇಲ್ಲ ಎಲ್ಲ ಸೃಷ್ನೆ ಅದಾವೆ ಶ್ರೀಮಂತರಾದವರು ಯಾರ ವ್ಯರ್ಥ ವಿವಾದ ಇವು ನಮ್ಮದು ಇಸ್ ಬಾರ ಮೋದಿ ಸರ್ಕಾರ ಸಾಂ ಜಡಂ ದುಖ್ಯದ ಅದೃಷ್ಟ ಪ್ರತೀತಿ ಅದೃಷ್ಟ ಪ್ರತೀತಿ ಯಾವ ಲೋಕ ಈ ಪ್ರಪಂಚ ಈ ಜಗತ್ತ ಆಕಾಶ ವಾಯು ಅಗ್ನಿ ನೀರುೃಥ್ವಿ ಅನ್ನುವ ಪಂಚ ತತ್ವಗಳಿಂದ ಕೂಡಿದ ಈ ಪ್ರಪಂಚ ಇದು ನಮಗೆ ಲಭ್ಯ ಇಲ್ಲ ಈ ಪ್ರಪಂಚದ ಕರ್ತ ಇದು ಪ್ರಪಂಚದ ಸೃಷ್ಟಿಯನ್ನ ಈ ಪ್ರಪಂಚವನ್ನು ಸೃಷ್ಟಿಸಿದಂತಹ ಕರ್ತ ನಮ್ಮ ಯಾವ ಇಂದ್ರಿಯಗಳಿಗೂ ಲಭ್ಯ ಇಲ್ಲ ಮ್ಯಾನಿಫೆಸ್ಟೆಡ್ ವರ್ಲ್ಡ್ ಇಸ್ ಅವೈಲಬಲ್ ಫಾರ್ ಎಕ್ಸ್ಪೀರಿಯನ್ಸ್ ಪ್ರಕಟಿತವಾದ ಈ ಜಗತ್ತು ನಮ್ಮ ಅನುಭವಿಕ ಲಭ್ಯವಿದೆ ಆದ್ರ ಜಗತ್ತಿನ ಕಾರಣ ನಮಗೆ ಲಭ್ಯವಿಲ್ಲ ಅದೃಷ್ಟ ಲೋಕ ನಿರಹಂ ಪ್ರತೀತಿ ನಿಷ್ಠ ಅವಿಕಲ್ಪ ಪರಮ ಅಖಿಲ ಇಷ್ಟ ಅವಿಕಲ್ಪ ಅನಿಷ್ಠ ವಿಕಲ್ಪರಹಿತವಾದಂತಹ ಆ ನಿಷ್ಠ ಆತ್ಮ ಅಂತರ್ಥ ಪರಂ ಅಂದ್ರೆ ಆತ್ಮ ಅಂತರ್ಥ ಅಖಿಲ ಇಷ್ಟ ಅತಿ ಶ್ರೇಷ್ಠವಾದ ಇಷ್ಟ ಅದು ಎಲ್ಲರಿಗೂ ಅವಶ್ಯವಾಗಿ ಬೇಕಾದಂತಹದ್ದು ನಾವು ಎಲ್ಲರೂ ನುಡುಕ್ತಾ ಇದ್ದಂತಹದ್ದು ನಾವು ಏನು ಎಲ್ಲರೂ ನುಡುಕ್ತಾ ಇದ್ದೇವೆ ಅಂತಂದ್ರೆ ಅವಿಕಲ್ಪಾನಿಷ್ಠ ಅಲಗಾಟ್ವ ಸ್ಥಿರವಾಗಿರಬೇಕು ಅನ್ನುವ ತತ್ವ ನಾವು ಹುಡುಕ್ತಾ ಇದ್ದ ಅದು ಆ ತತ್ವ ಒಬ್ಬರು ಒಬ್ಬರ ದೃಷ್ಟಿಯಲ್ಲಿ ರಾಜಯೋಗ ಒಬ್ಬರ ದೃಷ್ಟಿಯಲ್ಲಿ ಅದು ಪ್ರಾಣಾಯಾಮ ಒಬ್ಬರ ದೃಷ್ಟಿಯಲ್ಲಿ ಧ್ಯಾನ ಇನ್ನೊಬ್ಬರ ದೃಷ್ಟಿಯಲ್ಲಿ ಮತ್ತೊಂದು ಮತ್ತೊಬ್ಬ ದೃಷ್ಟಿಯಲ್ಲಿ ಇನ್ನೊಂದು ಅವರವರ ದೃಷ್ಟಿಯಲ್ಲಿ ಅದು ಇನ್ನೊಂದು ಇನ್ನೊಂದು ಇನ್ನೊಂದು ಹೆಸರನ್ನ ಪಡೆದಿದೆ ಆದ್ರೆ ಅವು ಎಲ್ಲ ಸಾಧಕರ ಒಳಗಿರುವ ಮೂಲಭೂತ ಇಚ್ಛೆ ಏನಂತಂದ್ರೆ ನಾನು ನಾಶ ಆಗಬಾರ್ದು ನಾನು ಅಲಗಾಡಬಾರ್ದು ನಾನು ವ್ಯಾಪಕನಾಗಿ ಅನಂತನಾಗಿ ವಿಶಾಲವಾಗಿ ಎಲ್ಲರಿಗೂ ನಾವು ತುಂಬಿಕೊಂಡಿರಬೇಕು ಇದು ಅಖಿಲ ಇಷ್ಟ ಅಂದ್ರೆ ಏನು ಪರಮಾತ್ಮನನ್ನ ಪಡೆಯುವುದೇ ಅಖಿಲ ಇಷ್ಟ ಯಾಕೆ ಅತ್ಯಂತ ವಿಶಾಲವಾದ ತತ್ವ ಯಾವುದು ಪರಮಾತ್ಮ ನಾಶವಾಗದ ತತ್ವ ಯಾವುದು ಪರಮಾತ್ಮ ತೀರಲಾರದ ತತ್ವ ಯಾವುದು ಪರಮಾತ್ಮ ಸರ್ವ ಬುದ್ಧಿಯನ್ನು ಹೊಂದಿದ ತತ್ವ ಯಾವುದು ಪರಮಾತ್ಮ ಸರ್ವಶಕ್ತಿಯನ್ನು ಹೊಂದಿದ ತತ್ವ ಯಾವುದು ಪರಮಾತ್ಮ ಇದೇ ಎಲ್ಲರಿಗೂ ಇಷ್ಟವಾದದ್ದು ಅದಕ್ಕೆ ಸಾಲ್ಟ್ ಕೊಟ್ಟರೆ ಯಾರಿಗೂ ಸಮಾಧಾನ ಆಗುವುದಿಲ್ಲ ಏನು ಕೊಟ್ಟರು ಸ್ವಲ್ಪ ಕೊಟ್ಟರು ಅಲ್ಲ ಹೇಗಾರೆ ನಾವು ಏನೇ ಕೊಡ್ಲಿ ಎಲ್ಲರಿಗೂ ಸ್ವಲ್ಪ ಅಂತ ನಾನು ಅನಿಸ್ತು ಏನು ಸಿದ್ದರಾಮಯ್ಯ ಎಲ್ಲರೂ ಬರ್ರೆ ಮೂವತ್ತ ಕಿಲೋ ಕೊಟ್ಟ ಐವತ್ತು ಕಿಲೋ ಕೊಟ್ಟಿದ್ರೆ ನಾಲ್ಕು ಮಂದಿಗೆ ಇನ್ನೂ ಹಿಜಿ ಊಟ ಆಗ್ತಿದ್ವಿ ಕೊಡ್ರಿ ಎಲ್ಲರಿಗೂ ಸ್ವಲ್ಪ ಯಾಕೆ ಸ್ವಲ್ಪ ನಮಗೆ ಬಹಳ ಬೇಕಾಗಿಲ್ಲ ಎಷ್ಟು ಬಹಳ ಬೇಕಾಗಿಲ್ಲ ಅನಂತ ನಾವು ಎಲ್ಲರೂ ಏನನ್ನು ಬಯಸ್ತಾ ಇದ್ದೀವಿ ಅನಂತತೆಯನ್ನು ಪರಿಪೂರ್ಣತೆಯನ್ನು ತೃಪ್ತಿಯನ್ನು ಆನಂದವನ್ನು ಬಯಸ್ತಾ ಇದ್ದೇವೆ ಅಪೂರ್ಣತೆಯನ್ನು ಕಳ್ಕೋಬೇಕು ಅಂತ ಇದ್ದೀವಿ ಆದ್ರೆ ಈ ಎಲ್ಲವನ್ನು ಈ ಎಲ್ಲದಕ್ಕೂ ಪರಿಹಾರವನ್ನ ಎಲ್ಲ ಹುಡುಕ್ತಾ ಇದ್ದೇವೆ ಅಂತಂದ್ರೆ ಪರಿಮಿತಿಗಳ ಒಳಗೆ ಹುಡುಕ್ತಾ ಇದ್ದೇವೆ ನಮಗೆ ಬೇಕಾದದ್ದು ಅಪರಿಮಿತ ಆ ಅಪರಿಮಿತವಾದಂತಹ ಸಬ್ಜೆಕ್ಟ್ ಅನ್ನ ಎಲ್ಲಿ ಹುಡುಕ್ತಾ ಸಾಧ್ಯತೆ ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮಿಂ ಪರಂ ಕರ್ಮ ತಜ್ಜನ್ಮಹೋದ ಪತನ ಕಾರಣ ಫಲಮಶಾಶ್ವತ ಪದನ ಕಾರಣ ಈ ಎಂತ ಮಹಾನ್ ಕೆಲಸ ಮಾಡು ಅದು ಕೂಡ ಒಂದಿವಸ ಎಂತ ಬ್ರಿಡ್ಜ್ ಕಟ್ಟಿದ್ರೆ ಇವರೆಲ್ಲ ಆಂಜನೇಯ ಅವರೆಲ್ಲ ಕೂತ್ಕೊಂಡು ಎಂತ ಬ್ರಿಡ್ಜ್ ಅದು ಕೊಟ್ಟಿದ್ರು ಎಷ್ಟು ಕಿಲೋಮೀಟರ್ ಬ್ರಿಜ ಯಾವ ಇಂಜಿನಿಯರ್ನೂ ಅದನ್ನು ಡಿಸೈನ್ ಮಾಡಿ ಸಾಧ್ಯವಿಲ್ಲ ಎಕ್ಸೆಪ್ಟ್ ನಳ ಅಂತ ಇಂಜಿನಿಯರ್ ರಾಮ ರಾಜ್ಯದೊಳಗೆ ರಾಮನ ಜೊತೆ ಯಾವಿದ್ರು ನಳ ನೀ ನಳ ನೀವ್ ಮಹಾನ್ ಇವಂತ್ರು ರಾಜ ಆ್ಯಂಡ್ ಅಸೋಸಿಯೇಷನ್ ಅಂತ ನಳ ನೀ ಅಸೋಸಿಯೇಷನ್ ಮಹಾನ್ ಆರ್ಕಿಟೆಕ್ಚರ್ಸ್ ಆದ್ರೂ ಕೂಡ ಬ್ರಿಡ್ಜ್ ಹೋಗ್ತಾ ಇಲ್ಯಾಶ್ ಆಗ್ತ ಇಲ್ ಪ್ಯಾಲೆಸ್ ಮ್ಯಾಶ್ ಆಗ್ತಾ ಇಲ್ರು ನಿಮ್ ಮೈಸೂರು ಪ್ಯಾಲೆಸ್ ಈಗೇನ್ ನೋಡಿ ಗೊತ್ತೀರಿ ಇದು ಇತ್ತೀಚೆಗೆ ಎಪ್ಪತ್ತೈದ ಎಂಬತ್ತು ವರ್ಷ ಇಂದು ಕಟ್ಟಿದ್ದಿದೆ ಮುಂಚಿಂದು ನಮ್ಮ ಸ್ವತಂತ್ರ ನಮ್ಮ ರಾಷ್ಟ್ರ ಸ್ವತಂತ್ರ ಆಗುವ ಹತ್ತು ವರ್ಷ ಪೂರ್ಣದಲ್ಲಿ ಕಟ್ಟಿದಂತ ಅರಮನೆ ಆಕೆ ಮುಂಚಿನ ಅರಮನೆ ಸುಟ್ಟು ಎಂತೆಂತೇ ಸುಟ್ಟೊಳಗೆ ನಾಶವಾಗಿದ ರೋಮ್ ರೋಮೇ ಪೂರ್ತಿ ಬಿದ್ದು ಹೋಗಿದೆ ಈಜಿಪ್ಟ್ ಈಜಿಪ್ತೇ ನಾಶವಾಗಿ ಹೋಗಿದೆ ಮಹೋದವು ಕಥನಂಕ ಈ ಕರ್ಮದಿಂದ ಏನ ಮಾಡಿದ್ರು ಕೂಡ ಶಾಶ್ವ ಶಾಶ್ವತವಾದ ಫಲವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ನಿನಗೆ ಬೇಕಾದ್ದೇನು ಶಾಶ್ವತ ಇದಕ್ಕಾಗಿ ಪ್ರಯತ್ನ ಮಾಡಲಿಕ್ಕಂತದಿಯಲ್ಲಿ ಅಶಾಶ್ವತ ಶಬ್ದ ಅಶಾಶ್ವತದಲ್ಲಿ ಶಾಶ್ವತವಾದ ಫಲ ಅಸಾಧ್ಯ ಈಗ ನಾನು ನಿಮ್ ಮಾತಾಡ್ತೀನಿ ವೆರಿ ವೆರಿ ಆಕ್ಟ್ ಆಫ್ ಟಾಕಿಂಗ್ ಸ್ಪೀಕಿಂಗ್ ನಿನ್ನ ಜೊತೆ ಮಾತಾಡುವಂತದ್ದು ಏನು ಈ ಮಾತುಗಳ ಇಂಟ್ರಾಕ್ಷನ್ ಅದ ಇದು ಎಷ್ಟು ಸಂಕುಚಿತದ ಎಷ್ಟು ಅಲ್ಪದ ಗೊತ್ತದೆ ಇಷ್ಟೇ ಇದೆ ಶಬ್ದಗಳು ಸೀಮಿತ ವಾಕ್ಯಗಳು ಸೀಮಿತ ಭಾಷಾ ಸೀಮಿತ ಇವುಗಳಲ್ಲಿ ಭಗವಂತ ಇದ್ದಾನ ಅಂತ ನಾವು ಬಿಡುತ್ತೆ ರೂಪ ಸೀಮಿತ ಇದೊಂದು ರೂಪ ಇದು ಇಷ್ಟ ಇದೆ ಡಾಕ್ಶೀಟ್ ಇದು ಇಷ್ಟು ಯಾಕೆ ದೊಡ್ಡದಿಲ್ಲ ಇದು ಯಾಕೆ ಇಷ್ಟು ದೊಡ್ಡದಿಲ್ಲ ಸಮಯ ಅಷ್ಟ ಅದೇ ಅದರ ಪರಿಮಿತಿ ಅರ್ಥ ಆಗುತ್ತದೆ ಅದೇ ಅದರ ಲಿಮಿಟೇಷನ್ ಯಾವುದೇ ವಸ್ತು ತಗೊಳ್ಳ್ರಿ ಯಾವುದೇ ರೂಪ ತಗೊಳ್ಳ್ರಿ ಯಾವುದೇ ಆಕಾರ ತಗೊಳ್ಳ್ರಿ ಅದು ಅದರದೇ ಆದಂತಹ ಸೀಮಿತವನ್ನ ಹೊಂದಿರುತ್ತದೆ ಮಿತಿಯನ್ನ ಹೊಂದಿರುತ್ತದೆ ಆ ಮಿತಿಯಲ್ಲಿ ನಾವೇನು ಹುಡ್ತೀವಿ ಅಪರಿಮಿತ ಓ ಆಲಿಮಿಟೆಡ್ನಲ್ಲಿ ಅನ್ಲಿಮಿಟೆಡ್ ಅನ್ನು ಹುಡುಕಿರ್ತೀವಿ ಹುಡುಕದೆ ಹಾಗೆ ನೀನಲ್ಲಿ ಹಂಗೆ ಹುಡುಕದೆ ಅದಕ್ಕೆ ನೋಡಿ ಯಾಕೆ ಜನ್ಮ ಹೋದ್ರೆ ನಮ್ಗೆ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಹುಡುಕತೆ ಹುಡುಕಿದಂತೆ ಈಗ ಸಮಯ ನಾವು ಕೆಲವು ಕತೆ ಓದೀವಿ ಏನು ಓದಿಯಪ್ಪ ಕೆಲವು ಕತೆ ಅವರಿಗೆ ಸಿಕ್ಕ ನಂತೆ ಅವ್ರ ಜೊತೆ ಮಾತಾಡನಂತೆ ಅವ್ರ ಜೊತೆ ಡ್ಯಾನ್ಸ್ ಮಾಡೆನಂತೆ ನಾ ಅದನ್ನ ಸುಳ್ಳು ಅಂತ ಅನ್ನೋದಿಲ್ಲ ವೇದಾಂತ ಅದನ್ನ ಸುಳ್ಳು ಅಂತ ಕರೆಯುವುದಿಲ್ಲ ಆದರೆ ಅದು ಸಾರ್ವತ್ರಿಕವಾಗಿ ಒಪ್ಪುವಂತಹದ್ದಲ್ಲ ಯಾವುದು ಸಾರ್ವತ್ರಿಕವಾಗಿ ಒಪ್ಪುವಂತ ಕೇಳ್ಕೊಳ್ಳಿ ಪ್ಲೀಸ್ ಯಾವುದು ಸಾರ್ವತ್ರಿಕವಾಗಿ ಒಪ್ಪುವಂತಹದ್ದಲ್ಲ ಅದು ಫಿಲಾಸಫಿ ಆಗುವುದಿಲ್ಲ ಸಾರ್ವತ್ರಿಕವಾಗಿ ಒಪ್ಪುವಂತಹದ್ದು ಮಾತ್ರ ಫಿಲಾಸಫಿ ಆಗ್ತದೆ ಅಥವಾ ಅದು ಒಂದು ಆಧ್ಯಾತ್ಮಿಕ ಚಿಂತನೆ ಅನುಸ ಜೊತೆ ಕೃಷ್ಣ ಮಾತಾಡ್ದ ಅವ್ರ ಜೊತೆ ಮೀರಾ ಜೊತೆ ಕೃಷ್ಣ ಏನಂತಾರೆ ಅದಕ್ಕೆ ಹಿಂಗಿರ್ತಾರೆ ನಮ್ಗೆ ಉತ್ತರ ಕರ್ನಾಟಕವಾಗಿ ಬರ್ತದೆ ನಾನು ಎಲ್ಲರಿಗೂ ಅರ್ಥ ಹೋಗಿದ್ದೇನೆ ಗಿರಿಗಿರಿಗಿಟ್ಟ ಗಿರಿಗಿರಿಗಿಟ್ಟು ಯಾರ ಈಗ ಮೀರ ಕೃಷ್ಣನ್ ಜೊತೆ ಗಿರಿಗಿರಿಗಿಟ್ಟು ಅಂತ ಹೇಳಿ ನಾನು ಕಾಯ್ಕೋ ಕಿಟ್ಕೊಂಡ್ರೆ ಗುರುನಾಥ ಸೀರಿಟ್ಕೊಂಡ ಗಿರಿಗಿರಿಕಿ ಯು ಕೆ ಅದು ಅವನ ಅನುಭವಕ್ಕೆ ಬಿಟ್ಲಿ ಅದು ಅವನ ಅನುಭವ ಬಿಟ್ಲಿ ಅನುಭವ ವಿರೋಧ ಮಾಡ್ಲಿಕ್ಕೆ ಅದು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆ ಮೇಲ ಕೃಷ್ಣನ ಜೊತೆ ಗಿರಿಗಿಟ್ಟು ಮಾಡಿದ್ದು ನೀವಾಗ ಮಾತ್ರ ಗೊತ್ತದನ್ನ ಅಸೂತ್ರ ಇದ್ದವರಿಗೆಲ್ಲ ಗೊತ್ತದೆ ಸೂತ್ರ ಇದ್ದವರು ಎಲ್ಲರಿಗೂ ಗೊತ್ತಿದ್ರೆ ಅವರು ಆಕೆಗೆ ಗುಚ್ಚಿಸಿದ ಕೈ ಅವಶ್ಯಕತೆ ಅನುಭವನ್ನ ನಾವು ನೀವು ಯಾಕೆ ವಿರೋಧ ಮಾಡಬೇಕು ಅದು ಅವಳ ವೈಯಕ್ತಿಕವಾದ ಅನುಭವ ಅವಳ ಜೊತೆ ಗೌರವಿಸೋಣ ಆರಾಧಿಸೋಣ ಪೂಜಿಸೋಣ ದ್ಯಾಟ್ಸ್ ಅ ಡಿಫರೆಂಟ್ ಆದ್ರೆ ನನಗೂ ಹಾಗೆ ಆಗಬೇಕು ಇದು ಇದು ಫಿಲಾಸಫಿಯ ನಾನು ಹೇಳ್ತೇನೆ ಗುಟ್ಟಿನ ಮಾತು ಸಾರ್ವತ್ರಿಕ ಅನುಭವಕ್ಕೆ ಒಳಪಟ್ಟದ್ದು ಮಾತ್ರ ಫಿಲಾಸಫಿಯ ವೈಯಕ್ತಿಕವಾದ ನಂಬಿಕೆ ವೈಯಕ್ತಿಕವಾದಂತಹ ವಿಶ್ವಾಸ ವೈಯಕ್ತಿಕವಾದಂತಹ ಈ ಪ್ರವೃತ್ತಿಗಳೇ ನಿಮಗೆ ಇದು ಅವರಿಗೆ ಬಿಟ್ಟದ್ದು ನಿಮ್ಮ ತಂದೆ ಪರ್ಮನೆಂಟ್ ಎಕ್ಸಾಂಪಲ್ ಇದೆ ನಿಮ್ಮ ತಂದೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ನನ್ನ ಕನಸಿನಲ್ಲಿ ನಿಮ್ಮ ಪ್ರಾಪರ್ಟಿಯನ್ನ ಬರೆದಿಟ್ಟು ನನ್ನ ಹೆಸರಿನಲ್ಲಿ ಬರೆದಿಟ್ಟು ಘಟಕ್ಕನ್ನ ಈಗ ಎಚ್ಚರ ನಿಮ್ಮನೆಗೆ ಬರ್ತೀನಿ ಬಿಗಿ ಕೈ ಕೊಡ್ಲಿ ಅಂತ ಯಾವ ಬಿಗಿರಿಕೆ ನಿಮ್ಮನೆ ಬಿಗಿಕ್ಕೆ ಏ ಯಾಕ್ರಿ ಸ್ವಾಮಿ ನಿಮ್ಮಪ್ಪ ಬರ್ದಿಟ್ಟ ಗೊಟ್ಟಕ್ಕಂದ ನಾ ಅಪ್ಪ ಒಳಗ್ ಕೂತಿರ್ತಾನೆ ಇದೀಗ ಸ್ವಾಮಿ ಕೊಟ್ಟಕ್ಕಂದ ನಾ ಇನ್ನು ಜೀವಂತಿದ್ದೀರಿ ಎಂಬತ್ನಾಲ್ಕು ವರ್ಷ ನಾ ಜೀವಂತಿದ್ದೀರಿ ಇವರು ಯಾಕೆ ಗೊಟ್ಟಕ್ಕಂತಾರೆ ಏನ್ರಿ ಸ್ವಾಮಿ ಹೆಂಗೆ ಕಾಣಿಸ್ತದೆ ಯಾಕಪ್ಪ ನೀವು ಕೊಡುವ ಪ್ರಾಪರ್ಟಿ ಅವ್ರ ದೊಡ್ಡ ಮಗ ವಕೀಲ ಅವ ಆತನ ಸೊಮರೆ ನಮ್ಮಪ್ಪ ಇದ್ದಾನ ಆ ಪ್ರಶ್ನೆ ಬೇರೆ ಆ ವಿಚಾರ ಮಾತಾಡಿ ಹೋಗುದುಗೆ ನಮ್ಮಪ್ಪ ನೀವು ಕನಸಿನ ಆಗಿ ಬಂದು ಪ್ರಾಪರ್ಟಿ ನೀವು ಕನಸಿನ ಹಾಗೆ ಆ ಯಾಕಂದ್ರೆ ಅದು ಅವರ ವ್ಯಕ್ತಿಗತವಾದ ಅನುಭವಕ್ಕೆ ಬಿಟ್ಟದ್ದೇ ಅದನ್ನ ಸಾರ್ವತ್ರಿಕವಾಗಿ ಮಾಡಲಿಕ್ಕೆ ಫಿಲಾಸಫಿ ಇಸ್ ಆಲ್ವೇಸ್ abolg to everybody our mother guru annuva ee arthadalli ramana murshi uligi matanna konne vaktad spashtha padisthare idu avikalpa nistha param akhila nistha ee avikalpa vagantha enu ondu nistha ide avikalpa vikalpa andre badalanege valapattu ಅವಿಕಲ್ಪ ಅಂತ ಬದಲಾವಣೆಗೆ ಪಡದೆ ಇರುವಂತದ್ದು ಏನಿದೆಯೋ ಇದು ಎಲ್ಲರಿಗೂ ಇಷ್ಟವಾದದ್ದು ಪರಮ ಅಖಿಲ ಇಷ್ಟ ಸತ್ಯಂ ಋಷವಾ ಚಿರಿ ಜಡಂವ ೇತಿ ಮುಧ ವಿವಾ ಅದೃಷ್ಟೋಕ ನಿರಹಂ ಪ್ರತೀತಿ ವಿಕಲ್ಪರಿಷ್ಟಬುರ್ಜಗತೀಶ್ವರೆ ೀರಾತ್ಮನ ಯಾವದಸ್ತಿ ಅತ್ಮಿ ಕ ಪ್ರಪಶ್ಯ ಸಾಪೂರ್ ರೆೀರಾತ್ಮನಸ್ತಿ ಅಪಶ್ಯ ಸಾ ದೃಷ್ಟಿರೆ ನವದಿಲ್ಯಿಪೂರ್ಣ ೂ ಪೂರ್ಣಮದ ಪೂರ್ಣಮಿದ ಪೋ ನೋ ನಮಗೇ ಓನಶ್ಯ ಪೂರ್ಣಮೂರ್ಣಮೇವ್ಯ ಓ ಶಾಂತಿ ಶಾಂತಿ ಶಾಂತಿ ಹರಿ ಓರುಭ್ಯೋ ನಮಃ ಹರಿ ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ ಧನ್ಯವಾದ ಥ್ಯಾಂಕ್ ಯು ಮತ್ತೆ ಮೀಡಿಯಾ ಭಜನ್ ಸತ್ಸಂಗ್ ಇವತ್ತು ಕೂಡ ಯಾವುದೋ ಟಾಪಿಕ್ ಅನ್ನ ತಗೊಳ್ಳುತ್ತೆ ಧನ್ಯವಾದ ಥ್ಯಾಂಕ್ ಯು